ಅಪಾಯ ಚರ್ಮಸೂಪ ಅವತಾರೀಖಾ ರಮಕೃಷ್ಣ ವಸುದೇವೃತೂರ ದೇವೀ ಪರಮ ವಸಿಷ್ಠನಾರೇತ್ರಮ್ ಮನ ಪರಾಶಾತ್ಮದ ಮಂದ್ರೆ ಶ್ರತಾ ತಗೋಲಿ ಪಾಥವಾ ಪ್ರತಿಬೋದಿ ಭಗವತ ನಾರಾಯಣಿನಯಂ ವ್ಯಾಸೇನಗ್ರ ಪುರೇ ಮಹಾರತೈನಾಮಿಣ ಭಗವತೀ ಅಷ್ಟಾಧಾಧ್ಯಾ ಅಂಬ ಹಸಂಗಿ ಭಗವದೀತೆ ಭವತ್ತೇ ಎರಡನೇ ಅಧ್ಯಾಯದ ಅರವತ್ತ ಒಂದನೆಯ ಶ್ಲೋಕದಿಂದ ನಾನು ಉಚ್ಚರಿಸ್ತೇನೆ ನಂತರ ಅದನ್ನು ನೀವು ಉಚ್ಚರಿಸಿ ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಭಗವಂತ ಯಾವ ರೀತಿಯಲ್ಲಿ ತನ್ನ ಶಿಷ್ಯನ ರೋಗಕ್ಕೆ ಚಿಕಿತ್ಸೆಯನ್ನು ಯಾವ ಹಂತದಿಂದ ಮಾಡಲಿಕ್ಕೆ ಇಚ್ಛೆ ಪಡ್ತಾ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ದೇವೆ ಸಂಕ್ಷಿಪ್ತ ರೀತಿಯಲ್ಲಿ ಹಾಗೆಯೇ ಈ ಒಂದು ಅರ್ಜುನನ ಒಂದು ಸಂವಾದದಲ್ಲಿ ಅರ್ಜುನನಿಗೆ ಇದ್ದಂತಹ ಮೂರು ಸಮಸ್ಯೆಗಳು ಯಾವುದು ಅನ್ನುವುದನ್ನು ಕೂಡ ನಾವು ನೋಡಿದವು ಒಂದನೆಯದಾಗಿ ಯುದ್ಧದಲ್ಲಿ ತನ್ನ ಸಂಬಂಧಿಗಳನ್ನು ಕಳೆದುಕೊಂಡು ಅವರ ವಿಯೋಗವನ್ನು ಸಹಿಸಲಿಕ್ಕೆ ಅಸಾಧ್ಯ ಅನ್ನುವಂತಹ ಅಂದರೆ ಸ್ವಜನ ಬಂಧು ವಿಯೋಗದ ಅಸಹನೆ ಅಂತಕ್ಕಂತಹ ಒಂದು ಆರೋಪ ಅವನ ಎಲ್ಲ ನಮಗೆ ಅವನ ಮಾತುಕತೆಯಲ್ಲಿ ತಿಳಿದು ಬಂದಂತಹ ಮಾತಿನ ಸಾರಾಂಶದಲ್ಲಿ ಒಂದನೇ ಅಂಶ ಇದು ಎರಡನೇ ಅಂಶ ಸಾಧಾರಣವಾಗಿಯೇ ಧರ್ಮ ಬೀರು ಧರ್ಮಿಷ್ಠನಾದಂತಹ ಅರ್ಜುನ ಅವನಿಗೆ ಕಾಡುತ್ತಿದ್ದಂತಹ ಸುಪ್ತವಾದಂತಹ ಪಾಪದ इतना सामान्यवा यार यारो समली धर्मिष्ठ धर्म भीरू अ धर्म के हदरिकीवन नडस्ताो धर्म मार्गली नडसली इच्छे पड़ता कूड़ा उद्भव समस्या अली नाबारे भाजनराव अवंत वो पाप भीति ಇದು ಸಾಮಾನ್ಯವಾಗಿ ಧರ್ಮಿಷ್ಠರಲ್ಲಿ ಇರ್ತಕ್ಕಂಥದ್ದು ನಂತರ ಎಲ್ಲರಿಗೂ ಎಲ್ಲ ಮಾನವರಿಗೂ ಸಮಾನವಾಗಿ ಇರ್ತಕ್ಕಂತಹ ಒಂದು ಭಯ ಯಾವುದಪ್ಪ ಅಂತ ಹೇಳಿದ್ರೆ ನಾನು ಕೈಗೊಂಡಂತಹ ಕಾರ್ಯ ಯಶಸ್ವಿ ಆಗ್ತದೆಯೋ ಅಶಸ್ವಿ ಆಗ್ತದೆಯೋ ಅಯಶಸ್ವಿ ಆಗ್ತದೆ ನನಗೆ ಸೋಲು ಅನ್ನುವಂತಹ ಒಂದು ನಿಶ್ಚಯದಲ್ಲಿ ಸಂಶಯ ನಿಶ್ಚಯ ಮಾಡಲಾಗದಂತಹ ಒಂದು ಸ್ಥಿತಿ ಉದ್ಭವಿಸ್ತದೆ ಏನು ಮಾಡಬೇಕು ಸೋಲು ಉಂಟಾದರೆ ಏನು ಮಾಡುವುದು ಗೆಲುವುಂಟಾದರೆ ಪರವಾಗಿಲ್ಲ ನಾನು ಗೆದ್ದೇ ಗೆಲ್ಲಬೇಕು ನನಗಿದು ಯಶಸ್ಸು ಸಿಗಲೇಬೇಕು ಸೋಲುಂಟಾದರೆ ಏನು ಮಾಡುವುದು ಅನ್ನುವಂತಹ ಒಂದು ಸೂಕ್ತವಾದಂತಹ ಭೀತಿ ತೆಗೆದುಕೊಳ್ಳಲು ಹೆದರಿಕೆ ಸೋಲನ್ನು ತನ್ನದನ್ನಾಗಿ ಮಾಡಿಕೊಳ್ಳದು ಒಪ್ಪಿಕೊಳ್ಳಲು ಹಿಂಜರಿತ ಇವೆಲ್ಲವೂ ಕೂಡ ಈ ಮೂರೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಇದೆ ಎಲ್ಲರಿಗೂ ಇಲ್ಲ ಬಂಧುಗಳ ವಿಯೋಗ ನಮ್ಮ ಹಿತೈಷಿಗಳ ಸ್ವಜನರ ವಿಯೋಗವಾದಾಗ ದುಃಖ ಅದನ್ನು ಹೇಗೆ ನಾವು ತೆಗೆದುಕೊಳ್ಳೋದು ಅನ್ನುವಂತಹ ಸಮಸ್ಯೆ ಎರಡನೆಯದಾಗಿ ಪಾಪದ ಭೀತಿ ಇದು ಸಾಮಾನ್ಯವಾಗಿ ಅತ್ಯಂತ ಕಡಮೆ ಜನರಿಗೆ ಮಾತ್ರ ಇರ್ತಕ್ಕಂಥದ್ದು ಎಲ್ಲರಿಗೂ ಇರುವುದಿಲ್ಲ ಅದು ತಪ್ಪು ಅರ್ಥ ಮಾಡ್ಕೋಬಾರ್ದು ಯಾರು ಧರ್ಮಿಷ್ಠರೋ ಧರ್ಮ ಮಾರ್ಗದಲ್ಲೇ ನಡಿಬೇಕು ಅಂತ ಇರ್ತಾರೋ ಅವರಿಗೆ ಕಾಣುವಂತಹ ಈ ಭೀತಿ ಪಾಪ ಭೀತಿ ಪಾಪ ಪ್ರಜ್ಞೆ ಅಂತಕ್ಕಂಥದ್ದು ಪಾಪ ಈ ಈ ಕಾರ್ಯದಿಂದ ಅಂತ ಇನ್ನೊಂದು ಸೋಲು ಅಥವಾ ಗೆಲುವಿನ ಹನಿ ಈ ಮೂರಕ್ಕೂ ಕೂಡ ಉತ್ತರವಾಗಿ ಈಗ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯ ಹಂತ ಹಂತದ ಶಿಷ್ಯನ ಮನಸ್ಸಿಗೆ ಒಪ್ಪಿಗೆಯಾಗುವಂತಹ ಶಿಷ್ಯನ ಅಧಿಕಾರತ್ವವನ್ನು ನೋಡಿಕೊಂಡು ಅವನಿಗೆ ಹಂತ ಹಂತವಾಗಿ ಔಷಧಿಯನ್ನು ಕೊಡುವಂತಹ ಪದ್ಧತಿಯನ್ನು ನಾವು ನೋಡ್ತೇವೆ ನಾನು ಆಗಲೇ ಹೇಳಿದಂತೆ ಈ ಎಲ್ಲ ಸಮಸ್ಯೆಗೆ ಇದ್ದಂತಹ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅಜ್ಞಾನ ಅಜ್ಞಾನದಿಂದ ಮೋಹ ಮೋಹದಿಂದ ಶೋಕ ಈಗ ಶೋಕವನ್ನು ಹೋಗಲಾಡಿಸುವುದರ ಬದಲು ಅಜ್ಞಾನಕ್ಕೆ ಔಷಧಿಯನ್ನು ಕೊಟ್ಟರೆ ಶೋಕ ತನ್ನಿಂತಾನೇ ದೂರವಾಗುತ್ತೆ ಅನ್ನುವ ಒಂದು ಅಂಶವನ್ನು ಮನಗಂಡಂತಹ ಭಗವಂತ ಇಲ್ಲಿ ಏನು ಹೇಳ್ದ ಮೊಟ್ಟ ಮೊದಲನೆಯ ಶ್ಲೋಕದಲ್ಲಿ ಅವನ ಹನ್ನೊಂದನೆಯ ಶ್ಲೋಕ ಭಗವಂತ ಅವನ ಭಗವದ್ಗೀತೆ ಶುರುವಾಗ್ತಕ್ಕಂಥದ್ದು ಯಥಾರ್ಥವಾಗಿ ಹನ್ನೊಂದೇ ಶ್ಲೋಕ ಅಶೋಚ್ಯಾನ್ ಅನ್ವಶೋಚತ್ವ ಪ್ರಜ್ಞಾವಾದಾಂಶ ಭಾಷತೆ ಗತಾಸೂನ್ ಅಗತಾಸೂನ್ ಚ ನ ಅನುಶೋಚಂತ ಪಂಡಿತಾ ನೀನು ದೊಡ್ಡ ದೊಡ್ಡದಾಗಿ ಮಾತನಾಡ್ತಾ ಇದೆಯಾ ಜ್ಞಾನಿಗಳ ರೀತಿಯಲ್ಲಿ ಮಾತನಾಡ್ತಾ ಇದೆಯಾ ದೊಡ್ಡದಾಗಿ ವಾದ ಇಲ್ಲಿಯವರೆಗೂ ಮಂಡಿಸ್ತಾ ಬಂದಿದ್ಯಾ ನೀನೇ ಸರಿ ಅನ್ನುವ ರೀತಿಯಲ್ಲಿ ಸಂಜಯಿಸಿ ಉತ್ತರವನ್ನು ನೀಡಿದ್ಯಾ ಆದರೆ ನಿಜವಾಗಿಯೂ ನೀನು ಮೂರ್ಖನೇ ಸರಿ ಪಂಡಿತ ಆಗಲಿಕ್ಕೆ ಸಾಧ್ಯವಿಲ್ಲ ಜ್ಞಾನಿ ಆಗಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ನನ್ನ ಕಾರಣ ಇಷ್ಟು ಅಶೋಚ್ಯ ಯಾರನ್ನು ಕುರಿತು ಪಂಡಿತ ಜನರು ಜ್ಞಾನಿಗಳು ಶೋಕಿಸುವುದೇ ಇಲ್ಲವೋ ಅಂಥವ್ರನ್ನ ಕುರಿತು ಕುರಿತು ನೀನು ದುಃಖಿಸುತ್ತಿದ್ದೀಯಾ ಶೋಕಿಸುತ್ತಾ ಇದೆಯಾ ಆದರೂ ಕೂಡ ಮಧ್ಯೆ ಮಧ್ಯೆ ಜ್ಞಾನಿಗಳು ಆಡುವಂತೆ ಆಡ್ತಾ ಇದೆಯಾ ಆದರೆ ಒಂದು ಮಾತನ್ನು ತಿಳ್ಕೋ ಜ್ಞಾನಿಗಳಾದವರು ಯಾರು ಸತ್ತು ಹೋಗಿದ್ದಾರೆಯೋ ಗತಿಸಿ ಹೋಗಿದ್ದಾರೆಯೋ ಅವರ ಬಗ್ಗೆಯೂ ಅಥವಾ ಯಾರು ಬದುಕಿದ್ದಾರೆಯೋ ಅವರ ಬಗ್ಗೆಯೂ ಇವರಿಬ್ಬರ ಬಗ್ಗೆಯೂ ಕುರಿತು ಶೋಕಿಸನು ಅಂತ ಬಂತು ಇಲ್ಲಿ ಸಾಮಾನ್ಯವಾಗಿ ನಮ್ಗೆ ಇನ್ನೊಂದು ಸಂಶಯ ಏನು ಉದ್ಭವಿಸುತ್ತದೆ ಅಂತ ಹೇಳಿದ್ರೆ ಜ್ಞಾನಿಗಳು ಯಾರು ಸೀರಿ ಹೋಗಿದ್ದಾರೋ ಅವರ ಬಗ್ಗೆ ಶೋಕಿಸುವುದಿಲ್ಲ ಅನ್ನೋದೇನು ಸರಿ ಆದರೆ ಯಾರು ಬದುಕಿದ್ದಾರೆಯೋ ಅವ್ರ ಕುರಿತು ಯಾರಿಗೆ ಶೋಕಿಸ್ತಾರೆ ಅಂದರೆ ಸಾಮಾನ್ಯವಾಗಿ ನಾನಾಗಲೇ ಹೇಳಿದಂತೆ ಶೋಕಕ್ಕೆ ಅನೇಕ ಕಾರಣಗಳಿದೆ ಈ ಮೋಹದಿಂದ ಎಲ್ಲಿ ಎಲ್ಲಿ ನಮಗೆ ಯಾವ ಯಾವ ಅಂಶದಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಅಂತ ಉಂಟಾಗುತ್ತದೆಯೋ ಅಥವಾ ಆ ಆಸಕ್ತಿ ಅನ್ನೋದು ಉಂಟಾಗ್ತದೆಯೋ ಅಲ್ಲೆಲ್ಲವೂ ಕೂಡ ನಮ್ಗೆ ಜೀವನದಲ್ಲಿ ಅದು ಪ್ರಾಣ ಹೋಗುತ್ತೋ ಬಿಡುತ್ತೋ ಅಂತ ಶೋಕ ಉಂಟ ಆಗಿಯೇ ಆಗ್ತದೆ ಸಾಮಾನ್ಯವಾಗಿ ನಾವು ನಮ್ಮ ಕರ್ಮದ ಫಲವನ್ನ ನಾವು ಸ್ವತಃ ನಮ್ಮ ಮೇಲೆಯೇ ತಂದುಕೊಂಡು ಅನುಭವಿಸುವುದು ಅದು ಒಂದು ಎರಡನೆಯದಾಗಿ ಕರ್ಮ ಇನ್ನೊಂದು ರಹಸ್ಯ ಏನು ಅಂತ ಹೇಳಿದ್ರೆ ನೀವು ಎಷ್ಟು ಪುಣ್ಯಕರ್ಮ ಮಾಡಿ ಸ್ವಲ್ಪ ಎಲ್ಲಾದರೂ ಆ ಅಕರ್ಮ ಆ ಸುಕರ್ಮ ಒಂದು ಉಳಿದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಒಳ್ಳೆಯದೇ ಉಂಟಾಗ್ತಾ ಇರುತ್ತೆ ನಿಮ್ಮ ಅತ್ಯಂತ ಹತ್ತಿರದವರಿದ್ದಾರಲ್ಲ ಒಂದೊಂದಾಗಿ ಒಂದೊಂದಾಗಿ ಒಂದೊಂದಾಗಿ ಪೆಟ್ಟುಗಳು ಬಿಡ್ತಾ ಇರ್ತದೆ ಇದು ನೀವು ಗಮನಿಸಿರ್ಬೋದು ಒಂದೊಂದಾಗಿ ಒಂದೊಂದಾಗಿ ನಿಮ್ಮ ಯಾವ ಸುಖ ಅಥವಾ ನಿಮ್ಮ ಯಾವ ಒಂದು ಧರ್ಮದಿಂದ ಸುಖ ಇದೆಯೋ ಅದನ್ನು ನೆಮ್ಮದಿಯಿಂದ ಅನುಭವಿಸಲಿಕ್ಕೆ ನೀವು ಅದು ಬಿಡುವುದಿಲ್ಲ ಬಿಡುವುದಿಲ್ಲ ನೆಮ್ಮದಿ ಅನ್ನೋದು ಇರುವುದಿಲ್ಲ ಜೀವನದಲ್ಲಿ ನಿಮ್ಗೆ ಏನು ಆಗುವುದಿಲ್ಲ ಒಳ್ಳೆ ಆರೋಗ್ಯ ಇರುತ್ತೆ ಒಳ್ಳೆ ಸಂಪತ್ತಿರುತ್ತೆ ಎಲ್ಲ ಹೇಳಿದ್ದು ಕೇಳಿದ್ದು ಮಾತಲ್ಲ ಕೇಳುವಂತಹ ಹೆಂಡತಿ ಇರ್ತಾಳೆ ಮಕ್ಕಳು ಇರ್ತಾರೆ ಆದರೂ ಕೂಡ ಒಂದೊಂದಾಗಿ ನಿಮ್ಮ ಅತ್ಯಂತ ಆಪ್ತರಿಗೆ ಉಂಟಾದಂತಹ ದುಃಖ ಮತ್ತು ಆಪ್ತರಲ್ಲಿ ನಿಮ್ ನಿಮಗೆ ಇದ್ದಂತಹ ಆಸಕ್ತಿ ನಿಮಗೆ ಶೋಕವನ್ನು ತಂದು ಹೀಗಾಗಿ ಬದುಕಿರೋರನ್ನು ಕುರಿತು ಜ್ಞಾನಿಗಳು ಶೋಕಿಸರು ಇದು ಮೊಟ್ಟ ಮೊದಲನೆಯದು ಜ್ಞಾನಿಗಳು ಏನು ಮಾಡ್ತಾರೆ ಅವರ ಶೋಕವನ್ನು ಯಾಕೆ ಶೋಕವನ್ನು ಹಾಗಿದ್ರೆ ಜ್ಞಾನಿಗಳಲ್ಲೂ ಇರ್ತಕ್ಕಂತಹ ಜ್ಞಾನ ಯಾವ ರೀತಿಯದ್ದು ಅಂತ ನೀನು ನನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಈಗ ಒಂದೊಂದಾಗಿ ನನಗೆ ಉತ್ತರವನ್ನು ಕೊಡ್ತೇನೆ ನಿಜವಾದ ಜ್ಞಾನ ಅಂದರೆ ಏನು ನಿನ್ನಲ್ಲಿ ಏನಿದೆ ಅದನ್ನು ನೋಡ್ಕೋ ಅಂತ ಇಲ್ಲಿ ಪುನಃ ತನ್ನ ಗೀತೆಯನ್ನು ಮುಂದುವರೆಸ್ತಾನೆ ನೋವ ಅಹಂ ಜಾತು ನ ಆಸ ನ ನ ಇಮೇ ಜನಾಧಿಪ ನ ಚೇ ನ ಭವಿಷ್ಯಾ ಸರ್ವೇ ವಯಂ ಅತ ಪರಂ ಅಂತ ಹೇಳಿದ ಈಗ ಸಾಮಾನ್ಯವಾಗಿ ಇಲ್ಲಿ ಮುಖ್ಯವಾಗಿ ಈಗ ಭಗವಂತ ಯಾವ ಅಂಶವನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದ್ರೆ ಒಂದೇ ಸರಿ ಆತ್ಮಜ್ಞಾನವನ್ನು ಮೊದಲನೇ ಮೊದಲನೇದಾಗಿ ಕೊಡ್ತಾನೆ ಮೊದಲನೇ ಹಂತದಲ್ಲಿ ಈಗ ಕೊಡ್ತಾನೆ ಕೊನೆಯಲ್ಲೂ ಕೂಡ ಆತ್ಮಜ್ಞಾನವನ್ನು ಕೊಡ್ತಾನೆ ಮಧ್ಯ ಈ ಆತ್ಮಜ್ಞಾನಕ್ಕೆ ಬೇಕಾದಂತಹ ಸಾಧನ ಸಲಕರಣೆಗಳು ಏನೇನಿದೆಯೋ ಅದನ್ನು ಪಡೆಯಲಿಕ್ಕೆ ನಮ್ಮಲ್ಲಿ ಈ ಅಧಿಕಾರಿತ್ವವನ್ನು ಹೇಗೆ ಸಂಪಾದನೆ ಮಾಡಬೇಕು ನಮ್ಮ ಹೃದಯದಲ್ಲಿ ಈ ಆತ್ಮಜ್ಞಾನ ಹೇಗೆ ಮೂಡುತ್ತೆ ಯಾವ ಅವಸ್ಥೆಯಲ್ಲಿ ಮೂಡುತ್ತೆ ಆ ಅವಸ್ಥೆಯನ್ನು ಹೊಂದಲಿಕ್ಕೆ ನಮ್ಮ ಜೀವನ ಯಾವ ರೀತಿಯಲ್ಲಿ ಇರಬೇಕು ಅನ್ನುವುದರ ವಿವರಣೆಯನ್ನು ಮಧ್ಯದಲ್ಲಿ ತುಂಬಿಟ್ಟಿದ್ದಾನೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಮಾರ್ಗ ನಮಗೆ ಕೊಡ್ತಾ ನೀವು ಇದನ್ನು ಯಾವುದರಲ್ಲೂ ಬೇಕಾದರೂ ನಿಮಗೆ ನಿಮ್ಮ ನಿಮ್ಮ ಒಂದು ಯೋಗ್ಯತೆಗೆ ಇರ್ತಕ್ಕಂತೆ ಅನುಸರಿಸಬೋದು ಅಂತ ಹೇಳ್ತಾನೆ ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದ್ರೆ ಅದ ಆತ್ಮಜ್ಞಾನವನ್ನು ನೀಡುವಂತಹ ರೀತಿ ಇಲ್ಲಿ ಕೂಡ ಅವನ ಅಟ್ಯಾಕ್ ಇವನ ರೋಗಕ್ಕೆ ಇರತಕ್ಕಂತಹ ಯಾವ ಒಂದು ಔಷಧಿ ಕೊಡಬೇಕಲ್ಲ ವಾದ ಅದನ್ನು ಮೂರು ರೀತಿಯಲ್ಲಿ ಮಾಡ್ತಾನೆ ಮೊದಲನೇದಾಗಿ ಅವನಿಗೆ ಯುದ್ಧ ಮಾಡಿಸ್ಬೇಕಾಗಿದೆ ಅರ್ಜುನ ನಂತರ ಯುದ್ಧ ಮಾಡಿಸೋದು ಅವನು ತಲೆಯಲ್ಲಿ ಗುರಿ ಯಾಕೆ ಅಂತ ಹೇಳಿದ್ರೆ ಅರ್ಜುನ ಈಗ ಹಿಡಿದಿರುವಂತಹ ನೀತಿ ಏನು ಅಂದರೆ ಭಿಕ್ಷಾಚರ್ಯ ನಾನು ಭಿಕ್ಷೆಯನ್ನು ಬೇಡಿಯಾದರೂ ನನ್ನ ಜೀವನವನ್ನು ಸಾಗಿಸುತ್ತೇನೆ ಆದರೆ ಯುದ್ಧವನ್ನು ಮಾಡುವುದಿಲ್ಲ ನನ್ನ ಸ್ವಜನರನ್ನ ಈ ಯುದ್ಧದಲ್ಲಿ ಕೊಲ್ಲುವುದಿಲ್ಲ ಈ ರೀತಿಯಾಗಿ ಅವನು ಭಿಕ್ಷಾಚರ್ಯನ್ನ ಮಾಡಿದ್ರು ಕೂಡ ಅದೇನೋ ಕೆಟ್ಟದಲ್ಲ ಒಳ್ಳೆಯದೇ ಅಹಿಂಸೆ ಇದೆ ಅದರಲ್ಲಿ ಆದರೆ ಪರಮಾರ್ಥದ ದೃಷ್ಟಿಯಿಂದ ಅರ್ಜುನನ ಸ್ವಹಿತದ ದೃಷ್ಟಿಯಿಂದ ಅದು ಅವನ ಮಾರ್ಗವೇ ಅಲ್ಲ ಅವನು ಹಿಡಿದಿರತಕ್ಕಂಥದ್ದು ಇನ್ನೊಬ್ಬರ ಮಾರ್ಗ ಹೀಗಾಗಿ ನಾಳೆ ಒಂದು ವೇಳೆ ಇವನು ಭಿಕ್ಷೆಗೋಸ್ಕರ ಕಾಡಿನಲ್ಲೇ ಜೀವಿಸ್ತೇನೆ ವಾನಪ್ರಸ್ಥ ಅಥವಾ ಸನ್ಯಾಸಾಶ್ರಮೋ ಸ್ವೀಕರಿಸಿಯಲ್ಲಿ ಇರ್ತೇನೆ ಅಂತ ಕೂಡ ಈಗ ಇರುವಂತಹ ಅವನ ಮಾನಸಿಕ ಸ್ಥಿತಿ ಆಗ ಇರಬೇಕು ಅಂತ ಇಲ್ಲ ಯಾಕೆ ಅಂದರೆ ಈ ವೈರಾಗ್ಯ ಅಂತಕ್ಕಂತಹ ಈ ಮಾನಸಿಕ ಸ್ಥಿತಿ ಸುಮ್ಮನೆ ಪ್ರಾಪ್ತವಾಗುವುದಿಲ್ಲ ಎಲ್ಲೋ ಒಮ್ಮೆ ವಿದ್ಯುತ್ತಿನಂತೆ ಬಂದು ಅದರ ಒಂದು ಗೆರೆಯನ್ನು ಮೂಡಿಸಿ ಮಾಯವಾಡ ಅದರ ಮರ್ಕಟ ವೈರಾಗ್ಯ ಬೇರೆ ಬೇರೆ ವೈರಾಗ್ಯ ಅಂತ ಶ್ರೀರಾಮಕೃಷ್ಣರು ತುಂಬ ಸುಂದರವಾಗಿ ಹೇಳಿದ್ದಾರೆ ನಮಗೆಲ್ಲ ಯಾವುದೇ ಒಂದು ಜೀವನದಲ್ಲಿ ಮುಖ್ಯವಾಗಿ ಅಹಿತಕರ ಘಟನೆ ಯಾವುದಾದ್ರೂ ನಾವು ಫೇಸ್ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ನಮಗನ್ಸುತ್ತೆ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಎಲ್ಲಾದರೂ ಹೊರಟೋಗ್ಬಿಡೋಣಪ್ಪ ಅಂತ ಸರಿ ಸುಮ್ಮನೆ ಎಲ್ಲ ಹೊರಟೋಗ್ಬಿಟ್ರೆ ನಮಗಲ್ಲಿ ಹೊರಟೋಗುತ್ತಾ ಅದು ನಮಗೆ ಹೊರಟೋಗುತ್ತಾ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯವಾ ಅಂತ ಅದು ಮುಖ್ಯ ಯಾರೂ ಕೂಡ ಸುಮ್ಮನೆ ಇರೋಕ್ಕೆ ಸಾಧ್ಯವಿಲ್ಲ ಅಲ್ಲಿ ಹೋಗಿಯೇನೂ ಅವನೇನೋ ಮಾಡ್ತಾನೆ ಋಷಿಕೇಶಕ್ಕೆ ಅಥವಾ ಹರಿದ್ವಾರಕ್ಕೆ ಹೋಗಿಯೂ ಕೂಡ ಒಂದು ತಿಂಗಳು ಎರಡು ತಿಂಗಳು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಏನು ಅಲ್ಲಿರೋರೆಲ್ಲ ಇವನಿಗೆ ದೇವತೆಗಳಾಗಿಯೇ ಕಾಣ್ತಾರೆ ಪ್ರತಿಯೊಂದು ಕಣಕನವೂ ಕೂಡ ಧರ್ಮಭೂಮಿಯಂತೆ ಕಾಣುತ್ತೆ ಆಮೇಲೆ ಯಾವಾಗ ಅದು ಇಳಿದು ಹೋಗುತ್ತೋ ಆ ವೈರಾಗ್ಯ ಅಂತಕ್ಕಂಥದ್ದು ಇಳಿದು ಹೋಗ್ಬಿಡುತ್ತೋ ಆ ಬುದ್ಧಿ ಅಂತಕ್ಕಂಥದ್ದು ಇಳಿದು ಹೋಗುತ್ತೋ ಆಗ ಅಲ್ಲಿ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದನ್ನೇ ಎತ್ಕೊಂಡು ಅಲ್ಲಿ ಮಾಡ್ತಾನೆ ಹಾಗೆ ಇಲ್ಲೂ ಕೂಡ ಅರ್ಜುನ ಒಂದು ವೇಳೆ ಸರಿಯಪ್ಪ ನಿನ್ನ ಕಾಡಿಗೆ ಹೋಗಿ ಭಿಕ್ಷೆ ಬೇಡ ಹೇಗೋ ಜೀವನ ಮಾಡು ಈ ಯುದ್ಧ ಬೇಡ ಅಂತ ಹೇಳಿ ಬಿಟ್ಟರೂ ಕೂಡ ನಾಳೆ ಅಲ್ಲಿ ಹೋಗಿ ಅವನ ನಿಜವಾದಂತಹ ಕ್ಷಾತ್ರ ಧರ್ಮ ಏರುತ್ತೆ ಎದ್ದು ಅವನು ಪಶ್ಚಾತ್ತಾಪ ಪಡ್ತಾನೆ ನಾನು ಯಾಕೆ ಇಂತಹ ಕೈಗೆ ಬಂದಂತಹ ಯುದ್ಧವನ್ನು ಬಿಟ್ಟನಲ್ಲ ನಿಜವಾಗಿಯೂ ಆಗ ನಾನು ಅಂದ್ಕೊಂಡಿದ್ದೆ ಅದೇ ಪಾಪ ಅಂತ ಆದರೆ ನನ್ನ ಧರ್ಮ ಏನು ನನ್ನ ಧರ್ಮ ಯುದ್ಧ ಮಾಡುವುದೇ ನನ್ನ ಧರ್ಮ ಯುದ್ಧ ಮಾಡಿ ಪ್ರಜೆಗಳನ್ನು ಅಧರ್ಮದಿಂದ ಕಾಪಾಡಿ ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೆ ಕ್ಷತ್ರಿಯರು ಇರತಕ್ಕಂಥದ್ದು ಆದರೆ ನಾನು ಎಂತಹ ಒಂದು ಅವಸ್ಥೆಯಲ್ಲಿ ಇದ್ದೆ ಅದನ್ನೆಲ್ಲ ಬಿಟ್ಬಿಟ್ಟಿಂದ ಬಂದಲ್ಲ ನಿಜವಾಗಿ ನನ್ನ ಪಾಪ ಅಂಟಿಕೊಳ್ತಲ್ಲ ಅಂತ ನಿಜವಾಗಿಯೂ ಒಂದು ಪಾಪ ಅಂಟಿಕೊಳ್ತಾವ ಒಂದು ಎರಡನೆಯದಾಗಿ ಅಯ್ಯೋ ನಾವು ಎಲ್ಲ ಹೇಳಿ ಕೇಳಿ ನಮ್ಮಪ್ಪನಿಂದ ಬರುವಂತಹ ಆಸ್ತಿಯನ್ನು ಬಿಟ್ಬಿಟ್ಟು ಇಲ್ಲಿ ಕಾಡಿನಲ್ಲಿ ಇದ್ದೇವೆ ಅಲ್ಲಿ ದುರ್ಯೋಧನ ಅಲ್ಲ ಎಷ್ಟು ಜುಮ್ಮಂತ ಹಾಯಾಗಿದ್ದಾರಲ್ಲ ನಾವೆಂಥ ಬುದ್ಧಿಗೇಡಿಗಳ ರೀತಿಯಲ್ಲಿ ನಾವು ವರ್ತಿಸಿದ್ವಲ್ಲ ಅಂತಲೂ ಕೂಡ ಮನಸ್ಸಲ್ಲಿ ಹೇಳ್ಬೋದು ಪಶ್ಚಾತ್ತಾಪದ ರೀತಿಯಲ್ಲಿ ಹೇಳ್ಬೋದು ಆಗ ಪುನಃ ಯುದ್ಧ ಮಾಡಬೇಕಾ ಇನ್ನಂತೂ ಕೊಡೋದೇ ಇಲ್ಲ ಆಮೇಲೆ ಯಾರು ಇರ್ತಾರೋ ಯಾರು ಇಲ್ವೋ ಗೊತ್ತಿಲ್ಲ ಅದು ಆಮೇಲೂ ಕೂಡ ಇನ್ನೊಂದು ಪರಮಾರ್ಥದ ದೃಷ್ಟಿಯಿಂದ ಅವನು ಅಲ್ಲಿ ಭಿಕ್ಷಾಚರ್ಯನ್ನು ಸುಮ್ಮನೆ ಹಾಗೆ ಮಾಡಲು ಸಾಕಾಗುವುದಿಲ್ಲ ಅವನು ತಿಳ್ಕೊಂಡಿದ್ದಾನೆ ಬಾಹ್ಯದಲ್ಲಿ ಭಿಕ್ಷೆಯನ್ನು ಎತ್ತುತ್ತಾ ಕಾಡಿಂದ ಕಾಡಿಗೆ ಅಲಿತಾ ಇದ್ರೆ ಪರಮಾರ್ಥ ದರ್ಶನವಾಗುತ್ತೆ ಅಂತ ಅದು ಸಾಧ್ಯವೇ ಇಲ್ಲ ಪರಮಾರ್ಥ ದರ್ಶನಕ್ಕೆ ಮನಸ್ಸು ತಯಾರಾಗಿರಬೇಕು ಮನಸ್ಸು ತಯಾರಾಗಿರಬೇಕಾದ್ರೆ ದ್ವಂದ್ವ ಇರ್ಬಿಡ್ಬಾರ್ದು ಒಳಗಡೆ ದ್ವಂದ್ವ ಅಂತಕ್ಕಂಥದ್ದು ಇರಬಾರ್ದು ಇಚ್ಛೆ ದ್ವೇಷಾ, ಇಷ್ಟ ಅನಿಷ್ಟ ಶೀತ ಉಷ್ಣ ಇದನ್ನೆಲ್ಲ ಸಹಿಸಿಕೊಂಡು ಅದೆಲ್ಲದರಲ್ಲೂ ಕೂಡ ಸಮವಾದಂತಹ ಬುದ್ಧಿ ಇರಬೇಕು ಇದೆಲ್ಲ ಅವನಿಗೆ ಇರೋದಿಲ್ಲ ಯಾಕೆ ಸುಮ್ಮನೆ ಓಡ್ ಹೋಗಿದ್ದು ಆದರೆ ಅವನ ಉದ್ದೇಶ ಏನು ಬ್ರಹ್ಮಪ್ರಾಪ್ತಿ ಆಗಿರಲಿಲ್ಲ ಯುದ್ಧವನ್ನು ತಪ್ಪಿಸುವಂತಹ ಉದ್ದೇಶ ಆದ್ದರಿಂದ ಈ ವೈರಾಗ್ಯ ಅಂತಕ್ಕಂಥದ್ದು ಕೂಡ ಯಾವ ಉದ್ದೇಶದಿಂದ ವೈರಾಗ್ಯ ಬರುತ್ತೆ ಅನ್ನೋದನ್ನು ಮೊಟ್ಟ ಮೊದಲಿಂದಾಗಿ ಸಮರ್ಥ ಗುರು ಮಾತ್ರ ಈ ವ್ಯಕ್ತಿಗೆ ವೈರಾಗ್ಯ ಯಾಕೆ ಬಂತು ಅನ್ನೋದನ್ನು ಆತ ಸರಿಯಾಗಿ ಅರ್ಚಿಕೊಳ್ಳಲಿಕ್ಕೆ ಅವನು ಅದರಲ್ಲಿ ಸಮರ್ಥ ಶ್ರೀರಾಮಕೃಷ್ಣ ಬೆಳಿಗ್ಗೆ ಅವನು ಯಾಕೂ ಬೇಡದಿದ್ದವನು ಅವನು ಬಂದುಬಿಟ್ಟು ನನಗೆ ಸನ್ಯಾಸ ಕೊಡಿ ನಾನು ಹೇಗಾದರೂ ಮಾಡಿ ಉದ್ದಾರ ಮಾಡಿ ಧರ್ಮಜ್ಞಾನ ಕೊಡಿ ನೀವೆಲ್ಲ ಸಮಾಧಿಲಿ ಇರ್ತೀರ ನನಗೂ ಸಮಾಧಿ ಕೊಡಿ ಅಂತ ಬಂದ ಆಗ ಶ್ರೀರಾಮಕೃಷ್ಣ ಹೇಳಿದ್ರೆ ಮೊದಲು ಹೋಗು ಸಂಸಾರ ನಡೆಸಿ ಚೆನ್ನಾಗಿ ಅಂತ ನಿನಗೆ ಸಂತಾಸ ನಡೆಸೋದಕ್ಕೆ ಬರಲ್ಲ ಯೋಗ್ಯತೆ ಇಲ್ಲ ಇನ್ನು ಯಾವ ಒಂದು ಮೋದಿಯಲ್ಲಿ ನೀನಿಲ್ಲಿ ಬಂದು ಸಂಸ್ಕೃತಿಯನ್ನು ಕೇಳ್ತೀಯಾ ಧರ್ಮಜ್ಞಾನವನ್ನು ಕೇಳ್ತೀಯಾ ನಿನಗೆ ಪೌರುಷ ಬೇಕು ಪೌರುಷ ಬೇಕು ಪೌರುಷ ಪೌರುಷ ಬೇಕು ಈ ಮಾರ್ಗದಲ್ಲಿ ಅಧ್ಯಾತ್ಮ ಜೀವನದಲ್ಲಿ ಆ ಪೌರುಷ ಬೇಕು ಛ್ಯಾತಿ ಬೇಕು ಎಡಬಿಡದ ಛಲ ಬೇಕು ಯೋಗ್ಯತೆ ಬೇಕಾಗುತ್ತೆ ಎಲ್ಲೇ ಹೋದರೆ ಎರಡು ವರ್ಷ ಮಾಡ್ತಾನೆ ಮೂರು ವರ್ಷ ಮಾಡ್ತಾನೆ ನಾಲ್ಕನೇ ವರ್ಷ ಎಲ್ಲೋ ಓಡೋಗಿತ್ತ ಇರೋದಿಲ್ಲ ಅವನ ಕೈ ಸಿಗಲ್ಲ ಯಾರ ಕೈಗೂ ಸಿಗೋಲ್ಲ ಆದ್ದರಿಂದ ಅದು ಶ್ರೀರಾಮಕೃಷ್ಣರ ಒಳಗಣಿಗೆ ಗೊತ್ತಿತ್ತು ಹೀಗಾಗಿ ಅವರು ಹೇಳಿಬಿಡ್ತಾರೆ ಸ್ವಾಮೀಜಿ ಹತ್ರನೂ ಸ್ವಾಮಿ ವಿವೇಕಾನಂದರತ್ನೂ ಒಬ್ಬ ಬರ್ತಾನೆ ಸ್ವಾಮೀಜಿ ನಾನು ದಯವಿಟ್ಟು ಇದನ್ನು ಬೋಧಿಸಿ ಅದನ್ನು ಬೋಧಿಸಿ ಹಾಗೆ ಹೀಗೆ ಅಂತ ಆಗ ಸ್ವಾಮೀಜಿ ಹೇಳ್ತಾರೆ ನೋಡಪ್ಪ ನೀನು ಸುಳ್ಳು ಹೇಳೋಕ್ಕೆ ಬರ್ತೇನೆಯಾ ಸುಳ್ಳು ಹೇಳೋಕ್ಕೆ ಬಂದರೆ ನಾನು ಬೋಧಿಸ್ತೀನಿ ಅಂತ ನೋಡಿ ಸುಳ್ಳು ಹೇಳೋಕ್ಕೂ ತಾಕತ್ತೆ ಇರಬೇಕು ನಿನಗೆ ಸುಳ್ಳು ಸುಳ್ಳು ಹೇಳೋಕ್ಕೆ ನಿಮಗೆ ಬರೋದಿಲ್ಲ ಅಂದರೆ ಆ ತಾಕತ್ತಿಲ್ಲ ಅಂದರೆ ಒಳಗಡೆ ಅಂದರೆ ಸ್ವಾಮೀಜಿ ಉದ್ದೇಶ ಏನು ಸುಳ್ಳು ಹೇಳಬೇಕು ಅಂತಲ್ಲ ಸುಳ್ಳು ಹೇಳೋರು ಮಾತ್ರ ಇದಕ್ಕೆ ಅರ್ಹರು ಅಂತಲ್ಲ ಆದರೆ ಆ ಒಳಗಡೆ ಪೌರುಷ ಇದೆಯಲ್ಲ ಆ ಪೌರುಷ ತತ್ವ ಆ ತತ್ವ ಎಂದೇ ಹೋದರೆ ಅವನು ಅರ್ಧದಾರಿಯನ್ನು ಅಥವಾ ಬಿಟ್ಬಿಟ್ಟ ಇತೋ ಭ್ರಷ್ಟ ತೋ ಭ್ರಷ್ಟ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತಾಗಿ ಅವನ ಜೀವನವೇ ನಷ್ಟವಾಗುತ್ತೆ ಗುರಿ ಅವನಿಗೆ ಭ್ರಷ್ಟವಾಗುತ್ತೆ ಆದ್ದರಿಂದ ಶ್ರೀಕೃಷ್ಣ ಇದರಲ್ಲಿ ಮೊಟ್ಟ ಮನೋನೇನಾಗಿ ಅವನ ತಲೆಯಲ್ಲಿರೋದೇನು ಇವನಿಗೆ ಸ್ವಧರ್ಮದಲ್ಲಿ ಇವನನ್ನು ನಿಯೋಜಿಸಬೇಕು ಸ್ವಧರ್ಮದಲ್ಲಿ ಇವನನ್ನು ಹಾಕಬೇಕು ಸ್ವಧರ್ಮದಲ್ಲಿ ಹಾಕಿದಾಗ ಸ್ವಧರ್ಮವನ್ನು ಪರಮಾತ್ಮನ ಅರ್ಪಣ ಬುದ್ಧಿಯಿಂದ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅವನ ಹೃದಯದಲ್ಲಿ ಈ ದ್ವಂದ್ವ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಮನಸ್ಸಿನ ಚಾಂಚಲ್ಯ ಅನ್ನುವುದು ಕಡಿಮೆ ಆಗ್ತಾ ಆಗ್ತಾ ಆಗ್ತಾ ಜ್ಞಾನವನ್ನು ಇಟ್ಕೊಳ್ಳಿಕ್ಕೆ ಆ ಮನಸ್ಸಿಗೆ ಒಂದು ಯೋಗ್ಯತೆ ಬರುತ್ತೆ ಇಲ್ಲೇ ಹೋದರೆ ಏನಾಗುತ್ತೆ ಚಂಚಲ ಮೊದಲೇ ಕವಿಯ ರೀತಿಯಲ್ಲಿ ಚಂಚಲವಾಗಿರ್ತಕ್ಕಂಥ ಮನಸ್ಸಿಗೆ ಎಷ್ಟೇ ಜ್ಞಾನವನ್ನು ಹಾಕಿದರೂ ಕೂಡ ಅದೇನು ಮಾಡುತ್ತೆ ಏನ್ಮಾಡೋದು ಅದನ್ನೇ ಒಂದು ಕಡೆ ತುಂಬ ಸುಭಾ ಒಂದು ಸುಭಾಷಿತದಲ್ಲಿ ಗೌಡ ಪುರಾಣದಲ್ಲಿ ಒಂದು ಕಡೆ ಬರುತ್ತೆ ಪುರಾಣ ಕೇಳುವಂತಹ ಸಮಯದಲ್ಲಿ ಸ್ಮಶಾನದಲ್ಲಿ ಹಾಗೂ ನಾವು ತೀರ್ಥಕ್ಷೇತ್ರದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ನಮ್ಮ ಬುದ್ಧಿ ಯಾವ ರೀತಿಯಲ್ಲಿ ಇರ್ತದೋ ವೈರಾಗ್ಯ ಅದು ಯಾವಾಗಲೂ ಇದ್ದಿದ್ದರೆ ಇದ್ದೇ ಆಗಿದ್ದರೆ ನಮಗೆ ಮುಕ್ತಿ ಸುಲಭ ಅಂತ ಗರುಡ ಪುರಾಣ ಹೇಳುವಂಥ ಮಾತು ಯಾವ ಒಂದು ವೈರಾಗ್ಯ ಬುದ್ಧಿ ಅಥವಾ ಭಗವಂತನಲ್ಲಿ ಪ್ರೀತಿ ಅಂತಕ್ಕಂಥ ಪುರಾಣ ಕೇಳುವಾಗ ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ಸ್ಮಶಾನದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ನಮಗೆ ಒಳಗಡೆ ಜಾಗೃತವಾಗುತ್ತದೆಯೋ ಅಂತಹ ಬುದ್ಧಿ ನಮಗೆ ಅದು ಕಂಟಿನ್ಯೂಸ್ ಆಗಿ ಹಾಗೆ ಇದ್ದರೆ ಮೋಕ್ಷ ಸಿಗುವುದು ಅತ್ಯಂತ ಸುಲಭ ಅಂತ ಅದಿರೋದಿಲ್ಲ ಅಂತ ಗೊತ್ತಿದೆ ಅದಕ್ಕೋಸ್ಕರ ಅದನ್ನು ಅವರು ಹೇಳ್ತಾರೆ ಹೀಗೆ ಅದಕ್ಕೆ ಯಾಕೆಂದರೆ ಯೋಗ್ಯತೆ ಬೇಕು ಪಾತ್ರತ್ವ ಬೇಕು ಪಾತ್ರತ್ವ ಅಂತ ಹೇಳ್ತಾರೆ ಅದಕ್ಕೆ ಕೆಪ್ಯಾಸಿಟಿ ಅಂತ ಪಾತ್ರತ್ವ ಯೋಗ್ಯತೆ ಅಧಿಕಾರಿತ್ವ ಈ ಅಧಿಕಾರಿತ್ವ ಬರಬೇಕಾದ್ರೆ ಏನು ಮಾಡಬೇಕು ಕೃಷ್ಣ ಯಾವ ರೀತಿಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆಯೋ ನಿಷ್ಕಾಮ ಕರ್ಮ ಆ ನಿಷ್ಕಾಮ ಕರ್ಮವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ಬೇಕು ಅದನ್ನು ಮುಖ್ಯವಾಗಿ ಇಲ್ಲಿ ಬೋಧಿಸ್ತಾ ಇದ್ದಾನೆ ಆದರೆ ಅದೆಲ್ಲದಕ್ಕೂ ಬೇಸಿಸ್ ಏನು ಆಧಾರ ಏನು ಅಂದರೆ ನಮ್ಮ ನೈಜ ಸ್ವರೂಪ ಯಾಕೆ ನಾವು ಮಾಡ್ತಾ ಇದ್ದೇವೆ ಪ್ರತಿಯೊಂದು ಕೆಲಸವನ್ನು ಮಾಡುವಂಥ ನಮ್ಮ ಉದ್ದೇಶ ಏನು ಅದನ್ನು ತಿಳಿಸ್ಕೊಡ್ಬೇಕು ಅದನ್ನು ತಿಳಿಸ್ಕೊಡ್ಬೇಕಾದ್ರೆ ಮೊದಲು ತತ್ವಶಾಸ್ತ್ರೀಯ ಹಿನ್ನೆಲೆಯನ್ನು ಹೇಳ್ತಾ ಇದ್ದಾನೆ ಆತ್ಮದ ಸ್ವರೂಪವನ್ನು ಕುರಿತು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಇವನಿಗೆ ಮೂರು ರೀತಿಯಲ್ಲಿ ಅವನು ಹೇಳ್ದ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ತತ್ವಶಾಸ್ತ್ರೀಯ ಆತ್ಮದ ಸ್ವರೂಪವನ್ನು ಹೇಳ್ತಾ ಎರಡನೆಯದಾಗಿ ಧರ್ಮದ ರೀತಿಯಿಂದಲೂ ಕೂಡ ನಿನಗೆ ಯುದ್ಧವೇ ತರ ಓಡಿ ಹೋಗುವುದು ಅಥವಾ ಭಿಕ್ಷಾಟನೇ ತರವಲ್ಲ ಎರಡನೆಯದು ಮೂರನೆಯದು ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯ ಲೌಕಿಕ ದೃಷ್ಟಿಯಿಂದ ನೋಡಿದರೂ ಕೂಡ ಒಂದು ವೇಳೆ ನೀನು ಧರ್ಮಿಸ್ಟನೂ ಅಂತ ಇಟ್ಕೊಳ್ಳೋಣ ನೋಡಿ ಯಾವ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇವನ ಆರ್ಗ್ಯುಮೆಂಟ್ ಪಥ್ಯ ಆಗಬೇಕು ಭಗವಂತ ಮಾಡಿದಂತಹ ವಾದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ನಾಸ್ತಿಕನಿಗೂ ಪಥ್ಯ ಆಗಬೇಕು ಧಾರ್ಮಿಕನಿಗೂ ಪಥ್ಯ ಆಗಬೇಕು ಆಧ್ಯಾತ್ಮಿಕ ವ್ಯಕ್ತಿಗೂ ಪಥ್ಯ ಆಗಬೇಕು ಆ ರೀತಿಯಲ್ಲಿ ಇಲ್ಲಿ ಈಗ ಅರ್ಜುನನಿಗೆ ಹೇಳುವಂತಹ ಒಂದು ರೀತಿ ಅತ್ಯಂತ ಸೊಗಸಾಗಿರುತ್ತೆ ಅವನು ಈಗ ಹೊರನೆಯದಾಗಿ ಉಪಯೋಗಿಸಿದಂತಹ ಮಾತುಗಳು ನೋಡಿ ನಟು ಏವ ಅಹಂ ಜಾತು ನ ಆಸನ್ ಈ ಕೃಷ್ಣ ಒಂಥರ ಅವನ ಜೀವನದಲ್ಲೂ ಸ್ವಲ್ಪ ಚೇಷ್ಟೆ ಜಾಸ್ತಿ ಇಲ್ಲಿ ಈಗ ಹೇಳುವಾಗಲೂ ಸ್ವಲ್ಪ ಚೇಷ್ಟೆ ಎಂದೇ ಹೇಳ್ತಾ ಇದ್ದಾನೆ ನೋಡಿ ನಾನು ಎಂದೂ ಇರಲಿಲ್ಲ ಅಂತಲ್ಲ ಹಾಗೆಯ ಎಲ್ಲ ರಾಜರುಗಳುಗಳು ಮುಂದೆ ಇರತ ಯ ಯಾರೋ ಭೀಷ ದ್ರೋಣಿ ಕೃಪಾದಿ ಅಥವಾ ಯಾರು ಯಾರ್ಯಾರು ರಾಜರಿದ್ದಾರೆಯೋ ಅವರಂದ್ರೂ ಕೂಡ ಹಿಂದೆ ಇರಲಿಲ್ಲ ಅಂತಲ್ಲ ನೋಡಿ ಎಲ್ಲ ಡಬಲ್ ನೆಗೆಟಿವ್ ಈ ಡಬಲ್ ನೆಗೆಟಿವ್ ಅಂದ್ರೆ ಏನು ಅಂದ್ರೆ ಪ್ರಕೃತಾರ್ಥಂ ದೃಢಯತಃ ಅಂತ ಒಂದು ನ್ಯಾಯ ಇದೆ ಎರಡು ನೆಗೆಟಿವ್ ಇದ್ರೆ ಅದು ಪಾಸಿಟಿವ್ನ ಇನ್ನೂ ಚೆನ್ನಾಗೆ ಅದು ಇದು ಮಾಡುತ್ತದೆ ದೃಢವಾಗಿ ಮಾಡುತ್ತಾನೆ ನಾನು ಹಿಂದೆ ಇರ್ಲಿಲ್ಲ ಅಂತಲ್ಲ ಅಂದ್ರೆ ಇದ್ದೇ ಇದ್ದೇ ಅಂತ ಅರ್ಥ ಹಾಗೆಯೇ ನೀನು ಮತ್ತು ಈ ಎಲ್ಲ ರಾಜರು ನೀನು ಮುಂದೆ ಇರ್ತಕ್ಕಂಥ ರಾಜರು ಹಿಂದೆ ಇರ್ಲಿಲ್ಲ ಅಂತಲ್ಲ ಅಂದ್ರೆ ಇದ್ದೇ ಇದ್ರಿ ನೀವಿಲ್ಲ ಅಂತ ಅರ್ಥ ಹಾಗೆಯೇ ನ ಶೈವ ನ ಭವಿಷ್ಯಾ ಹಾಗೆಯೇ ನೀವೆಲ್ಲರೂ ಕೂಡ ಮುಂದೆ ಇರುವುದಿಲ್ಲ ಅಂತಲ್ಲ ಎಲ್ಲರೂ ಇದ್ದೇ ಇರ್ತೀರ ಹಾಗೆಯೇ ಸರ್ವೇ ವಯಂ ಅತ ಮತ್ತು ನಾವು ನಾವೆಲ್ಲರೂ ಕೂಡ ಅದಕ್ಕಿಂತ ಮುಂದಿನ ಜೀವನದಲ್ಲೂ ಕೂಡ ಎಂದೆಂದೂ ಕೂಡ ನಾವು ತಿಳಿಸ್ತೇವೆ ಇಲ್ಲಿ ನಿತ್ಯತ್ವದ ಬುದ್ಧಿಯನ್ನು ನಮಗೆ ಕೊಡ್ತಾ ಇದ್ದಾನೆ ಭಗವಂತ ನಿತ್ಯ ಅಂದರೆ ಏನು ಗೊತ್ತಾ ಮೂರೂ ಕಾಲದಲ್ಲಿ ಯಾವುದು ಇರ್ತದೆಯೋ ಬೌತ ವರ್ತಮಾನ ಭವಿಷ್ಯ ಈ ಮೂರೂ ಕಾಲದಲ್ಲಿ ಇರ್ತಕ್ಕಂತಹ ಯಾವ ಯಾವುದು ಇದೆಯೋ ಅದೆಲ್ಲವೂ ನಿತ್ಯ ಅದು ಸತ್ಯ ಯಾವುದೇ ಈ ಮೂರೂ ಕಾಲದಲ್ಲಿ ಇಲ್ಲವೋ ಎರಡು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲೂ ಇದು ಅದು ಅನಿತ್ಯ ಹಾಗೆ ಇಲ್ಲಿ ನಿಧಾನವಾಗಿ ಅವನ ಬುದ್ಧಿಗೆ ನಿಧಾನವಾಗಿ ಅರ್ಜುನನಿಗೆ ಇಳಿಸ್ತಾ ಇದ್ದಾನೆ ಇದು ಹೇಗಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕೈ ಹಾಗೂ ಬೆಳಕಿನ ಉದಾಹರಣೆ ತೆಗೆದುಕೊಂಡ್ರೆ ಈಗ ಈ ಕೈ ಈ ಕೈಯನ್ನು ಬೆಳೆಸಲಿಕ್ಕೆ ಯಾವುದು ಸಹಾಯ ಮಾಡ್ತಾ ಇದೆ ಬೆಳಕು ಈ ಬೆಳಕು ಕೈಯನ್ನು ವ್ಯಾಪಿಸಿಕೊಂಡು ಇದೆ ಹೌದೌದು ಕೈಯನ್ನು ವ್ಯಾಪಿಸಿಕೊಂಡು ಕೈಯನ್ನು ನಮಗೆ ತೋರಿಸ್ತಾ ಇದೆ ಈ ಕೈ ಊನವಾದರೂ ಕೂಡ ಈ ಬೆಳಕು ಊನವಾಗುವುದಿಲ್ಲ ಕೈಯನ್ನು ನಾವು ಬೆಳಕಿನ ಸಹಾಯದಿಂದ ನೋಡ್ತೇವೆ ಬೆಳಕನ್ನು ಯಾವ ಸಹಾಯದಿಂದ ನೋಡ್ತೇವೆ ಬೆಳಕನ್ನು ನೋಡಲಿಕ್ಕೆ ಯಾವ ಸಹಾಯವೂ ಬೇಕಾಗಿಲ್ಲ ಬೆಳಕನ್ನು ನೋಡ್ಲಿಕ್ಕೆ ಯಾವ ಸಹಾಯವೂ ಬೇಕಾಗಿಲ್ಲ ಆದರೆ ಆ ಬೆಳಕನ್ನು ಬೇರೆಯದನ್ನು ನೋಡಲಿಕ್ಕೆ ನಾವು ಉಪಯೋಗಿಸಿಕೊಡ್ತೇವೆ ಹಾಗೆಯೇ ಈ ಆತ್ಮ ಅಂತಕ್ಕಂಥದ್ದು ಚೈತನ್ಯ ಅಂತಕ್ಕಂಥದ್ದು ಎಲ್ಲದರ ಅಸ್ತಿತ್ವಕ್ಕೆ ಕಾರಣ ಆದರೂ ಕೂಡ ಅದಕ್ಕೆ ಸಾವಿಲ್ಲ ಹೇಗೆ ನಾನೀಗ ಈ ಕೈಯನ್ನು ತೆಗೆದು ಕೂಡ ಬೆಳಕಿಲ್ಲ ಅಂತ ನೀವು ಹೇಳಲಿಕ್ಕಾಗೋದಿಲ್ಲ ಕೈ ಇಲ್ಲ ಕೈ ಇಲ್ಲ ಆದರೂ ಬೆಳಕಿಲ್ಲ ಅಂತ ಹೇಗೆ ಹೇಳ್ತೀರಾ ಬೆಳಕಿಲ್ಲ ಅಂತ ಹೇಳೋಕ್ಕಾಗುದಿಲ್ಲ ಯಾಕೆ ಅಂದರೆ ಬೆಳಕು ನಿಮಗೆ ಈ ಕೈ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಅದು ಅವ್ಯಕ್ತವಾಗಿದೆ ಅವ್ಯಕ್ತ ಕೈ ಇಲ್ದಾಗ ಅವ್ಯಕ್ತವಾಗಿದೆ ಕೈಯನ್ನು ಹೀಗೆ ಬಿಟ್ಟಾಗ ನೀವು ಕೈಯನ್ನು ನೋಡ್ತೀರಾ ಕೈ ಜೊತೆಗೆ ಬೆಳಕನ್ನು ನೋಡ್ತೀರ ಹಾಗೆಯೇ ಈ ಶರೀರ ಅಂತಕ್ಕಂಥದ್ದು ಶರೀರ ಇದ್ದಾಗ ಈ ಚಲನವಲನಗಳು ಅದರಲ್ಲಿ ಏನಿದೆಯೋ ಕರ್ಮ ಅದನ್ನ ಯಾವ ಒಂದು ಶಕ್ತಿ ಇಟ್ಕೊಂಡು ನಡೆಸ್ತಾ ಇದೆಯೋ ಆ ಆತ್ಮ ಮಧ್ಯದಲ್ಲಿ ತೋರ್ಪಡ್ತಾನೆ ಶರೀರವನ್ನು ಹಿಂತೆರೆಸ್ಕೊಂಡಾಗ ಶರೀರ ನಾಶವಾದಾಗಲೂ ಕೂಡ ಅವನು ಇಲ್ಲಾಂತಿಲ್ಲ ಯಾವ ರೀತಿಯಲ್ಲಿ ಬೆಳಕನ್ನು ನಾವು ಇಲ್ಲ ಅಂತ ಹೇಳ್ತೇವಿಯೋ ಹೇಳಕ್ಕಾಗುದಿಲ್ಲವೋ ಅದೇ ರೀತಿಯಲ್ಲಿ ಈ ಆತ್ಮನೂ ಇಲ್ಲ ಅಂತ ಹೇಳಕ್ಕಾಗುವುದಿಲ್ಲ ಅವನು ವ್ಯಕ್ತವಾಗಿಲ್ಲ ಅವನು ಶರೀರದಲ್ಲಿ ವ್ಯಕ್ತವಾಗಿಲ್ಲ ಯಾಕಂದ್ರೆ ಶರೀರಗಳಿಲ್ಲ ಹಾಗೆಯೇ ನಟು ಏವ ಅಹಂ ಹಾಗೆ ಮೂರೂ ಕಾಲದಲ್ಲೂ ಕೂಡ ನೀವು ಈಗ ಇಲ್ಲಿ ಕಾಣ್ತಾ ಇರೋದು ಈ ಶರೀರ ಅಂದರೆ ಇಲ್ಲಿ ಸೂಚ್ಯವಾಗಿ ಅವನು ಹೇಳ್ತಾ ಇದ್ದಾನೆ ನೀವು ಏನನ್ನು ನೋಡ್ತಾ ಇದ್ದೀರೆಯೋ ಅದು ನಿನ್ನ ನಿಜ ಸ್ವರೂಪ ಅಲ್ಲ ಅಂತ ಅರ್ಥ ಹೇಗೆ ಅಂದರೆ ನಾನು ಕೃಷ್ಣ ಈ ಶರೀರದಲ್ಲಿದ್ದೇನೆ ಹಿಂದೆ ಈ ಶರೀರದಲ್ಲಿದ್ದನೋ ಅಂದರೆ ಇದ್ದಿಲ್ಲ ರೋಹಿಣಿಯ ಅಥವಾ ದೇವಕೀಯ ಪುತ್ರ ದೇವಕೀಯ ಪುತ್ರನಾಗಿ ಆಗಿರ್ಬೋದು ನಾದೆ ಹಾಗೆ ಮುಂದೆ ಒಂದಾನೊಂದು ಕಾಲದಲ್ಲಿ ಶರೀರ ಸೇರಿಸಬೇಕಾದಾಗ ಈ ಶರೀರವನ್ನು ಬಿಟ್ಟುಬಿಡ್ತಾನೆ ಹಾಗೆಯೇ ನೀನು ಕೂಡ ಅರ್ಜುನ ಕುಂತಿಯ ಪುತ್ರನಾಗಿ ಹುಟ್ಟಿದ್ಯಾ ಅಭಿವ್ಯಕ್ತನಾಗಿದ್ಯಾ ಮುಂದೆ ಒಂದು ದಿವಸ ನೀನು ಕೂಡ ಈ ಶರೀರವನ್ನು ಬಿಡಬೇಕಾಗಿದೆ ಹಾಗೆಯೇ ರಾಜರೂ ಕೂಡ ಎಲ್ಲರೂ ಕೂಡ ಅವರೂ ಕೂಡ ಹುಟ್ಟಿದ್ದಾರೆ ಮುಂದೆ ಒಂದು ಸಮಯದಲ್ಲಿ ಈ ಯುದ್ಧಾನಂತರ ಆಯ್ತಾರೆ ಹಾಗಿದ್ರೆ ಇದು ನಮ್ಮ ನಿಜವಾದ ಸ್ವರೂಪ ಅಲ್ಲ ತಿಳ್ಕೊ ಯಾಕೆಂದ್ರೆ ನಾನು ಹೇಳಿರೋ ಪ್ರಕಾರ ನಿಜವಾದ ಸ್ವರೂಪ ಏನೋ ಹಿಂದೇನೋ ನಾವಿದ್ವಿ ಈಗಂತೂ ನಮ್ಗೆ ಡೌಟೇ ಇಲ್ಲ ಯಾರೂ ಕೂಡ ಹೇಳೋದಿಲ್ಲ ನಾವಿದೀವೋ ಇಲ್ವಾ ಅಂದ್ರೆ ಒಂದ್ ನಿಮಿಷ ತಾಳಿ ನಮ್ಮ ಪಕ್ಕದ ಮನೆ ನೆಂಟನ್ನು ಕೇಳ್ಕೊಂಡು ಬರ್ತೇನೆ ಅಂತ ಯಾರು ಹೇಳೋಲ್ಲ ಎಲ್ರೂ ಹೇಳ್ತಾರೆ ನಾವಿದೀನಿ ಅಂತ ಹೇಳ್ತಾರೆ ಹಾಗೆಯೇ ಮುಂದೆಯೂ ಕೂಡ ನನ್ನ ಸ್ವಭಾವ ಎಂತದ್ದು ಅಂದ್ರೆ ಎಂದೆಂದಿಗೂ ಇರತಕ್ಕಂಥದ್ದು ಆದರೆ ದೇಹ ಅಂತಕ್ಕಂಥದ್ದು ನನಗೆ ಗೊತ್ತಿದೆ ಒಂದಾನೊಂದು ದಿವಸ ಅದು ಆಯ್ತು ಅದಕ್ಕೆ ಹುಟ್ಟಿತ್ತು ನಾನು ಹುಟ್ಟಿದೆ ಅಂತ ನನಗೆ ಗೊತ್ತಿದೆ ಹೀಗಾಗಿ ದೇಹ ನನ್ನ ನೈಜ ಸ್ವರೂಪ ಅಲ್ಲ ಅಂತ ಇಂಡೈರೆಕ್ಟಾಗಿ ನಿಧಾನಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟ ಯಾರೋ ಭಗವಂತ ಹಾಗೆಯೇ ಅವನು ಹೇಳ್ತಾನೆ ಇದು ಎಂತಹ ಈ ಆತ್ಮನ ಸ್ವರೂಪ ಏನು ಅವನು ಹೇಳೋ ಪ್ರಕಾರ ಹೇಗೆ ಈ ಆತ್ಮ ಅಂತಕ್ಕಂಥದ್ದು ಎಲ್ಲವನ್ನೂ ನೋಡಿದರೂ ಕೂಡ ಯಾರೂ ಈ ಆತ್ಮವನ್ನು ನೋಡಲಿಕ್ಕಾಗೋದು ಅದು ಹೇಗಪ್ಪ ಅಂತ ಹೇಳಿದ್ರೆ ನಾವು ನಮ್ಮ ಮನೆಯ ಫೋನನ್ನು ಡಯಲ್ ಮಾಡಿದ್ರೂ ಕೂಡ ಎಲ್ಲ ನಂಬರು ಡಯಲ್ ಮಾಡ್ತೇವೆ ಆದರೆ ಒಂದೇ ಒಂದು ನಂಬರ್ ಡಯಲ್ ಮಾಡೋಕ್ಕಾಗಲ್ಲ ಆ ನಂಬರ್ ಹಾಗೆಯೇ ನಾವು ಈ ಆತ್ಮ ಅಂತಕ್ಕಂಥವನು ಅವನು ಎಲ್ಲವನ್ನೂ ನೋಡ್ತಾ ಇರ್ತಾನೆ ಆದರೆ ಈ ಆತ್ಮನನ್ನು ಮಾತ್ರ ಅವನಿಗೆ ತಾನು ಇದ್ದೇನೆ ಅನ್ನುವಂತಹ ಒಂದು ಇನ್ಸ್ಟೂಷನ್ ಇದೆಯಲ್ಲ ಅಷ್ಟು ಮಾತ್ರ ಅವನಿಗೆ ಇರುತ್ತದೆ ಹೊರತು ತನ್ನನ್ನು ನೋಡಲಿಕ್ಕೆ ಅವನಿಗಾಗುವುದಿಲ್ಲ ಕಣ್ಣುಗಳು ಹೇಗೆ ತಮ್ಮನ್ನು ತಾವೇ ನೋಡಲಾರವೋ ಹಾಗೆಯೇ ಕೇವಲ ದೃಶ್ಯವನ್ನು ಮಾತ್ರ ನೋಡ್ತವೆಯೋ ಹಾಗೆಯೇ ಈ ಆತ್ಮ ಅಂತಕ್ಕಂಥ ಎಲ್ಲವನ್ನೂ ಬೆಳಗಿದ್ರೂ ಕೂಡ ಅವನನ್ನ ಯಾರೂ ಕೂಡ ಬೆಳಗಲಿಕ್ಕೆ ಸಾಧ್ಯವಿಲ್ಲ ಇದು ಆತ್ಮದ ಸ್ವರೂಪ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳ್ದ ನಂತರ ಈಗ ಇನ್ನೊಂದು ರೀತಿಯಲ್ಲಿ ಅವನು ಅರ್ಜುನನಿಗೆ ಉಪದೇಶವನ್ನು ನೀಡ್ತಾ ಇದ್ದಾನೆ ಈ ಶರೀರವನ್ನು ಇಟ್ಕೊಂಡ ಮೊದಲನೇದಾಗಿ ನಿತ್ಯವಾದಂತಹ ಆತ್ಮವನ್ನ ಸೂಚ್ಯವಾಗಿ ಹೇಳ್ದ ಹೇಗೆ ಅಂದರೆ ಆತ್ಮ ಅನ್ನುವಂತಹ ವಸ್ತು ಕಾಲದಿಂದ ಪರಿಚ್ಛಿನ್ನ ಅಲ್ಲ ಕಾಲ ಅಂತಕ್ಕಂಥದ್ದು ಆತ್ಮವನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಾನು ಇದ್ದೆ ನಾನು ಇರ್ತೇನೆ ಅನ್ನುವಂತಹ ಶಬ್ದದಿಂದ ಆತ್ಮವನ್ನು ಕರೀಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ಆತ್ಮ ಎಂದೆಂದಿಗೂ ಇರ್ತಕ್ಕಂಥವ್ನು ಎಂದೆಂದಿಗೂ ಇರ್ತಕ್ಕಂಥವ್ನು ಅಂತ ಮೂರೂ ಕಾಲದ ಉಪದೇಶವನ್ನು ನೀಡ್ತಾ ಈಗ ಶರೀರ ಬುದ್ಧಿ ಉಳಿದಂತಹ ನಮಗೆ ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದಾರೆ ದೇಹಿನಃ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ तथा देहानर प्राप्ति धीर तत् न मुच्य दी आत्मा बेड़ आत्मा अर्थ आगता सर नन देह सकती नेह इन क्या नेको देहि अंत शब्दों बेच अंदर यारे देहव्यों ಇನ್ನೊಂದು ರೀತಿಯಲ್ಲಿ ಆತ್ಮವನ್ನು ಪ್ರತಿಪಾದ ಪ್ರತಿಪಾದನೆ ಮಾಡ್ತಾ ಇದ್ದಾನೆ ಭಗವಂತ ದೇಹಿ ಅಂದರೆ ದೇಹ ಉಳ್ಳವನು ಇನ್ನಿ ಪ್ರತ್ಯಯ ದೇಹ ದೇಹ ಅಸ್ಥಿ ಅಸ್ಥ್ಯ ಇತಿ ದೇಹಿ ಯಾರಿಗೆ ದೇಹವಿದೆಯೋ ಅವನು ದೇಹಿ ಅಂದರೆ ಆತ್ಮ ಅಂತ ಅರ್ಥ ಈ ಆತ್ಮನಿಗೆ ಅಥವಾ ಈ ದೇಹಿಗೆ ಯಾರಿಗೆ ದೇಹದಲ್ಲಿ ಅಭಿಮಾನವಿದೆಯೋ ಅಂತಹ ನಮಗೆ ಯಥಾ ಹೇಗೆ ದೇಹ ಅಂದರೆ ಈ ದೇಹದಲ್ಲಿ ಮಾನವ ಶರೀರದಲ್ಲಿ ಕೌಮಾರಂ ಜೌವನಂ ಜ್ವರ ಮೂರು ಅವಸ್ಥೆ ಸಾಮಾನ್ಯವಾಗಿ ನಮಗೆ ಈ ಶರೀರಕ್ಕೆ ಏನೇನು ಆರು ಅವಸ್ಥೆಗಳು ಏನದು ಅಸ್ಥಿ ಜಾಯತೆ ವರ್ಧತೆ ವಿವರಿಣಮತೆ ಪಚ್ಚತಿ ಹುಟ್ಟುತ್ತೆ ಆಮೇಲೆ ಇರುತ್ತೆ ಹುಟ್ಟಿದ ಮೇಲೆ ಇರುತ್ತೆ ಆಮೇಲೆ ಬರೆಯುತ್ತೆ ಆಮೇಲೆ ಅದಕ್ಕೆ ಪರಿಣಾಮ ಉಂಟಾಗುತ್ತೆ ಆಮೇಲೆ ಅದಕ್ಕೆ ಜ್ವರ ಏನೋ ಮುಪ್ಪು ಉಂಟಾಗುತ್ತೆ ಸವೀತದೆ ನಂತರ ಸೌದಾದ ಮೇಲೆ ಹೊಟ್ಟು ಮಣ್ಣಿಗೆ ಸೇರಿದೆ ಇದಿಷ್ಟೂ ಕೂಡ ಈ ದೇಹದ ಸಾಮಾನ್ಯವಾದಂತಹ ಒಂದು ಗುಣ ದೇಹ ಅಂದರೆ ಇದಿಷ್ಟು ಇರಲೇಬೇಕು ಅನ್ನೋದನ್ನ ತುಂಬ ಯಥಾವತ್ತಾಗಿ ತೋರಿಸ್ತಾ ಇದ್ದಾನೆ ಹೇಗೆ ದೇಹದಲ್ಲಿ ಕೌಮಾರ ನಾವು ನಾನು ಹುಡುಗನಾಗಿದ್ದೆ ಅಂತ ನಾನು ಜಾಸ್ತಿ ಹೊತ್ತು ಇಟ್ಕೊಳೋಕ್ಕಾಗೋದಿಲ್ಲ ಯಾಕಂದರೆ ಅದು ಚೇಂಜ್ ಆಗುತ್ತೆ ಪುನಃ ನಾನು ಹುಡುಗನಾಗಿದ್ದೆ ನಾನು ಹುಡುಗ ಅನ್ನುವಂಥ ಒಂದು ಅಭಿಮಾನ ಯಾವುದಿದೆಯೋ ಅದು ಸ್ವಲ್ಪ ವರ್ಷ ಇರುತ್ತೆ ನೋಡ್ತಾ ನೋಡ್ತಾ ಅದು ಹೊರಡರುತ್ತೆ ಪುನಃ ಅವನಿಗೆ ಶರೀರದಲ್ಲಿ ನಾನು ಯುವಕ ಅಂತ ಅಭಿಮಾನ ಬರುತ್ತೆ ನಾನು ಯುವಕ ಅಂತ ಒಂದು ಅಭಿಮಾನ ಬರುತ್ತೆ ಅದು ಸರಿಯಾಗಿರುತ್ತಾ ಪರ್ಮನೆಂಟಾಗಿರುತ್ತಾ ಅಂದರೆ ಅದು ನೋಡ್ತಾ ನೋಡ್ತಾನೆ ಹೊರಟೋಗಿಬಿಡುತ್ತೆ ಪುನಃ ಹೇಳ್ತಾನೆ ನಾನೊಬ್ಬ ಪುರುಷ ನಾನೊಬ್ಳು ಮಹಿಳೆ ಅಂತ ವ್ಯಕ್ತಿ ಹುರ್ಸ್ಕೊಡ್ತಾನೆ ಹಾಗೆ ಅದು ಕೂಡ ಹೊರಟೋಗುತ್ತಾ ಅದು ಇರುತ್ತಾ ಜಾಸ್ತಿ ಇರಲ್ಲ ಅದು ಕೂಡ ಸ್ವಲ್ಪ ವರ್ಷ ಒಂದು ಹತ್ತು ವರ್ಷ ಇರುತ್ತೆ ಪುನಃ ಅವನು ಕೇಳಿದಾಗ ನೀನು ಯುವಕನ ಅಂದರೆ ಅವನು ಹೇಳ್ತಾನೆ ಇಲ್ಲ ಆಯಿತು ನನಗೆ ಇನ್ನೇನು ಎಣಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ ಅಂದ್ರೆ ಮುಪ್ಪಿನೊಂದಿಗೆ ತನ್ನನ್ನು ಅವನು ಗುರ್ತಿಸ್ಕೊಡ್ತಾನೆ ಶರೀರದ ಮುಪ್ಪಿನೊಂದಿಗೆ ತನ್ನನ್ನು ಅವನು ಗುರ್ತಿಸ್ಕೊಡ್ತಾನೆ ಯಾರು ದೇಹಿ ದೇಹದ ದೇಹದ ಅಭಿಮಾನಿ ದೇಹದಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿರೋನು ದೇಹವನ್ನು ತಾನು ಅಂತ ಗಟ್ಟಿಯಾಗಿ ಇಟ್ಕೊಂಡಿರೋನು ಅದು ಹೇಗೋ ಹೇಗೆ ಈ ಅವಸ್ಥೆಗಳು ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಹೋಗುತ್ತೋ ಶೈಶವ ಶೈಶವದಿಂದ ಪೌಗಂಡ ಪೌಗಂಡದಿಂದ ಕೌಮಾರ ಕೌಮಾರದಿಂದ ಯೌವನ ಯೌವನದಿಂದ ಮಧ್ಯವಯಸ್ಸು ಮಧ್ಯವಯಸ್ಸಿನಿಂದ ಮುಪ್ಪು ಮುಪ್ಪಿನಿಂದ ಸ್ಟಾವ ಹೇಗೆ ನಮ್ಮ ಹಿಡಿತಕ್ಕೆ ಸಿಕ್ಕದೆ ಸುಮ್ಮನೆ ಪ್ರವಾಹದ ಒಪಾದಿಯಲ್ಲಿ ಹೋಗುತ್ತೋ ಹಾಗೆಯೇ ಕೂಡ ತಥಾ ದೇಹಾಂತರ ಪ್ರಾಪ್ತಿ ಹಾಗೆಯೇ ಈ ದೇಹ ನಶಿಸಿ ಹೋದ ಮೇಲೆಯೂ ಕೂಡ ಇನ್ನೊಂದು ದೇಹ ನಮಗೆ ಸಿಕ್ಕಿಯೇ ಸಿಗಬೇಕು ಯಾವಾಗ ಇನ್ನೊಂದು ದೇಹ ಸಿಕ್ಕಿಯೇ ನಮಗೆ ಸಿಕ್ತದೆಯೋ ಆಗ ಪುನಃ ಅಲ್ಲಿ ಶೈಶವ ಪುನಃ ಅಲ್ಲಿ ಕೌಗಂಡ ಪುನಃ ಯೌವನ ಪುನಃ ಮಧ್ಯವಯಸ್ಸು ಪುನಃ ಜ್ವರ ಪುನಃ ಮೃತು ಹೀಗೆ ಅಲ್ಲಿಯೂ ಕೂಡ ನಮಗೆ ಸಿಕ್ಕೇ ಸಿಗುವುದರಿಂದ ಧೀರ ಅಂದರೆ ಯಾರು ಜ್ಞಾನಿಯೋ ಧೀಹಿ ಅಂದರೆ ಬುದ್ಧಿ ಅಥವಾ ಜ್ಞಾನ ಯಾರ ಒಂದು ಬುದ್ಧಿಯು ಜ್ಞಾನದಲ್ಲೇ ನೆಲೆ ನಿಂತಿರುತ್ತದೆಯೋ ಸರಿಯಾಗಿ ಅಲ್ಲಾಡದೆ ನೆಲೆ ನಿಂತಿರುತ್ತದೆಯೋ ಅವನು ಧೀರ ಧೀರ ಅಂದರೆ ಧೈರ್ಯಶಾಲಿ ಅಂತಲ್ಲ ಆ ಧೈರ್ಯ ಬರಬೇಕಾದ್ರೂ ಅವನು ಜ್ಞಾನ ಇರಬೇಕು ಮೊದಲನೇದಾಗಿ ತಾನು ಆತ್ಮ ಯಥಾವತ್ತಾದಂತಹ ಜ್ಞಾನ ಬದ್ರೆ ಮಾತ್ರ ಅವನು ಧೀರ ಇಲ್ಲದೆ ಅವನು ಹೇಳಿ ಯಾವುದು ಅಧ್ಯಾತ್ಮದ ವಿಷಯದಲ್ಲಿ ಅವನಿಗೆ ಹೇಳಿದೆ ಅಂತಹ ಜ್ಞಾನಿಯು ತತ್ರ ಅಂದ್ರೆ ಅಂತಹ ದೇಹದಲ್ಲಿ ಯಾವುದು ಅವಿರತವಾಗಿ ಎಡೆಬಿಡದೆ ನಿಲ್ಲದೆ ಪರಿಣಾಮವನ್ನು ಹೊಂದುತ್ತಾ ಇರ್ತದೆಯೋ ಅಂತಹ ದೇಹದಲ್ಲಿ ನ ಎಂದಿಗೂ ಕೂಡ ಮೋಹವನ್ನು ತಾಡಲಾರದು ಅಯ್ಯೋ ಹೊರಟೋಯ್ತಲ್ಲ ನನ್ನ ಯೌವನ ಅಯ್ಯೋ ಹೊರಟೋಯ್ತಲ್ಲ ನನ್ನ ಬು ಅಯ್ಯೋ ಹೊರಟೋಯ್ತಲ್ಲ ನನ್ನ ದೇಹ ಅಂತ ಅವನು ಹೇಳುವುದಿಲ್ಲ ಮೋಹಗೊಳ್ಳುವುದಿಲ್ಲ ಯಾಕೆ ಅಂದರೆ ಅವನಿಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿಯಲ್ಲಿ ಈ ದೇಹವು ಬದಲಾವಣೆ ಹೊಂದುತ್ತೋ ಅದೇ ರೀತಿಯಲ್ಲಿ ಈ ದೇಹವು ನಾಶವನ್ನು ಹೊಂದುತ್ತವೆ ಯಾಕೆಂದರೆ ಬದಲಾವಣೆ ಅಂದರೆ ನಾಶ ಬದಲಾವಣೆ ಅಂದರೆ ನಾಶ ಹಾಗೆಯೇ ನನ್ನ ಕೈಶವ ಎಲ್ಲೋಯಿತು ಅಂದರೆ ನಾಶ ಆಯಿತು ಯಾಕೆ ನನ್ನ ದೇಹ ಅದೇ ಇರುವುದರಿಂದ ನಾನು ಹೇಳ್ತಾ ಇಲ್ಲ ನಾಶ ಅಂತ ಪದವನ್ನು ಉಪಯೋಗಿಸ್ತಾ ಇಲ್ಲ ಉಸಿರು ನಿಂತಿವೆ ಅಂತ ಮಾತ್ರ ನಾನು ನಾಶ ಅಂತ ಹೇಳ್ತೇನೆ ವ್ಯತ್ಯಾಸ ಇಷ್ಟೇ ಆದರೆ ನಿಜವಾಗಿಯೂ ನಾನು ಅದೇ ಮಗುವ ಬಹುಶಃ ಈಗಲೇ ಆ ಫೋಟೋ ನೋಡಿದ್ರೆ ಕೂಡ ಯಾರು ನಾನೇ ಕೇಳ್ತೇನೆ ಹಳೆಯ ಫೋಟೋ ನೋಡಿದ್ರೆ ಯಾರ್ರೀ ಅಂತ ನಾನೇ ಕೇಳ್ತೀನಿ ಹಾಗೆಯೇ ಈ ಅವಸ್ಥೆಗಳನ್ನು ಈ ಅವಸ್ಥೆಗಳು ಆ ಒಂದು ಆತ್ಮನಿಗೆ ಶರೀರಾಭಿಮಾನಿಗೆ ಹೇಗೆ ಎಡಬಿಡದೆ ಬಂದು ಹೋಗ್ತವೆಯೋ ಅದರಲ್ಲಿ ಹೇಗೆ ಈ ಜ್ಞಾನಿಯು ಮೋಹಗೊಳ್ಳುವುದಿಲ್ಲವೋ ಹಾಗೆಯೇ ನೀನು ಕೂಡ ಈ ನಿನ್ನ ದೇಹದಲ್ಲಿ ಅಥವಾ ಈ ನಿನ್ನ ಸ್ವಜನರ ದೇಹದಲ್ಲಿ ಈ ರಾಜರ ದೇಹದಲ್ಲಿ ಮೋಹವನ್ನುಗೊಳ್ಳಬೇಡ ಹೀಗೆ ಹೇಳ್ತಾ ಈಗ ನಂತರ ಬರ್ತಾ ಇದ್ದಾನೆ ಈ ಮೋಹಕ್ಕೆ ಮುಖ್ಯವಾಗಿ ಕಾರಣ ಯಾವುದು ತಿಳ್ಕೊಳ್ಬೇಕು ಅದನ್ನು ಒಂದನೇದಾಗಿ ಕಾರಣ ತಿಳ್ಕೊಳ್ಬೇಕು ಅದಕ್ಕೆ ನಮ್ಮ ದೈನಂದಿನ ಜೀವನದ ಒಂದು ಒಡನಾಟಕ್ಕೆ ಬರ್ತಾ ಇದ್ದಾನೆ ನಿಮಗೆ ತುಂಬ ಹತ್ತಿರವಾಗಿ ಬರ್ತಾ ಇದ್ದಾನೆ ದೂರದಿಂದ ಆತ್ಮವನ್ನು ವಿವರಿಸ್ತಾ ಪುನಃ ಇನ್ನೊಂದು ಸ್ವಲ್ಪ ಹತ್ತಿರ ಬಂದ ನಮ್ಮ ಶರೀರಕ್ಕೆ ಹತ್ತಿರ ಬಂದ ಶರೀರವನ್ನು ವಿವರಿಸ್ತಾ ಈಗ ಇನ್ನೂ ಹತ್ತಿರ ನಮ್ಮ ದೈನಂದಿನ ಜೀವನದ ಆಗು ಹೋಗುಗಳು ಯಾವ ರೀತಿಯಲ್ಲಿ ಇರ್ತದೆ ಅದನ್ನು ವಿವರಿಸ್ತಾ ಇದ್ದಾನೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ಆಗಮ ತಾಯಿನೋ ಅನಿತ್ಯ ತಾನೇ ಶಿಧಿಕ್ಷತ್ವ ಭಾರತ ಏನಿದು ಅಂತ ಹೇಳಿದ್ರೆ ಮಾತ್ರ ಸ್ಪರ್ಶಾಸ್ತು ಮಾತ್ರ ಅಂದರೆ ಇಂದ್ರಿಯ ಯಾಕೆ ಮಾತ್ರೆ ಅಂದರೆ ಮಾತ್ರೆ ಅಂದರೆ ಯಾವುದು ವಿಷಯವಸ್ತುಗಳನ್ನು ಅಳಿತದೆಯೋ ಅದು ಮಾತ್ರೆ ಮಾ ಅಂದರೆ ಅಳಿಯುವುದು ಅಂತ ಅರ್ಥ ನಾವು ನೋಡಿ ಸಂಸ್ಕೃತ ಅದು ಕನ್ನಡದೂ ಬಳಸ್ತೇವೆ ಮಾಪನ ಅಂದರೆ ಏನು ಅಳಿಯುವುದು ಅಂತ ಅರ್ಥ ಅಳಿಯುವುದು ಈ ಒಂದು ವಿಷಯವಸ್ತುಗಳನ್ನು ದಿನನಿತ್ಯವೂ ನಮಗೆ ಬೆಳಗಿನಿಂದ ಹಿಡಿದು ರಾತ್ರಿಯವರೆಗೆ ಜಾಗೃತ ವಸ್ತೆಯಲ್ಲಿ ನಮಗೆ ಐದು ಇಂದ್ರಿಯಗಳ ಮೂಲಕ ರೂಪ ರಸ ಸ್ಪರ್ಶ ಗಂಧ ಶಬ್ದ ಇದರ ಮೂಲಕ ಅವಿರತವಾಗಿ ತಂದು ತಂದು ನಮಗೆ ಇರ್ತದೆಯಲ್ಲ ಈ ಮಾತ್ರೆ ಈ ವಿಷಯ ವಸ್ತುಗಳನ್ನು ಅರಿಯುತ್ತಲ್ಲ ಜ್ಞಾನವನ್ನು ತಂದುಕೊಡ್ತದಲ್ಲ ಅದು ಮತ್ತು ಸ್ಪರ್ಶ ಸ್ಪರ್ಶ ಅಂದರೆ ವಿಷಯ ವಸ್ತುಗಳು ಮಾತ್ರೆ ಅಂದರೆ ಜ್ಞಾನೇಂದ್ರಿಯಗಳು ಸ್ಪರ್ಶ ಅಂದರೆ ವಿಷಯ ವಸ್ತುಗಳು ಮಾತ್ರ ಸ್ಪರ್ಶಾಸ್ತು ಅಂದರೆ ಈ ಜ್ಞಾನೇಂದ್ರಿಯ ಹಾಗೂ ವಿಷಯಗಳ ಸಂಪರ್ಕ ಕಣ್ತಿನಸಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಜ್ಞಾನೇಂದ್ರಿಯ ಹಾಗೂ ವಿಷಯಗಳ ಸಂಪರ್ಕ ಇದ್ದೇ ಇರುತ್ತೆ ಇಲ್ಲೇ ಹೋದರೆ ಅವನು ಜಾಗೃತ ಅಲ್ಲ ಅಂತ ಅರ್ಥ ಅವನು ಒಂದೋ ತಂತು ಕಾಣ್ತಾ ಇದ್ದಾನೆ ಅಂತ ಅರ್ಥ ಇಲ್ಲವೇ ಅವನು ಸು ಸುಶುದಿಯಲ್ಲಿದ್ದಾನೆ ಅಂತ ಅರ್ಥ ಜಾಗೃತವಸ್ಥೆಯಲ್ಲಿ ಮಾತ್ರ ಅವಿರತವಾಗಿ ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳು ಕೂಡ ಕೆಲಸ ಮಾಡ್ತಾ ಇರುತ್ತೆ ಕಣ್ಣು ನೋಡ್ತಾ ಇರುತ್ತೆ ಕಿವಿ ಕೇಳ್ತಾ ಇರುತ್ತೆ ಮೂಗು ಸುಗಂಧವನ್ನು ನೋಡ್ತಾ ಇರುತ್ತೆ ಮೂಸ್ತಾ ಇರುತ್ತೆ ಸ್ಪರ್ಶ ಅದಕ್ಕೆ ಬಂದು ತಾಕ್ತಾ ಇರುತ್ತೆ ಹೀಗೆ ಅದು ತನ್ನ ಎಲ್ಲ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ತಾ ಇರುತ್ತೆ ಹೇ ಕೌಂತೆಯ್ಯ ಹೇ ಅರ್ಜುನನೇ ಶೀತೋಷ್ಣ ಸುಖ ದುಃಖ ದಾ ಇದರ ಕೆಲಸ ಏನು ಅಂತ ಹೇಳಿದ್ರೆ ದ್ವಂದ್ವಗಳನ್ನ ನಮಗೆ ತಂದು ಕೊಡ್ತಕ್ಕಂಥದ್ದು ದಾ ಅಂದರೆ ಕೊಡುವುದು ಅಂತ ಅರ್ಥ ಶೀತ ಉಷ್ಣ ಸುಖ ದುಃಖ ಮತ್ತು ಇನ್ನೇನೇನು ಎಲ್ಲ ಡಬಲ್ ಡಬಲ್ ಇದೆಯೋ ಎರಡೆರಡೆ ಎರಡೆ ಎರಡು ಯಾವುದಾದ್ರು ಇದೆಯೋ ಅವೆಲ್ಲವನ್ನೂ ಕೂಡ ನಮಗೆ ತಂದು ಕೊಡ್ತಾ ಬಂದ ಈ ಪಂಚೇಂದ್ರಿಯಗಳು ಸೇರ್ಬಿಟ್ಟು ಆಗಮಾಯಿನ ಅನಿತ್ಯ ಮುಖ್ಯವಾಗಿ ಮೊಟ್ಟ ನಾನು ನಾನು ಹೇಳಿಬಿಟ್ಟೇನೆ ಇದರ ಸ್ವರೂಪ ಏನಪ್ಪಾ ಅಂತ ಹೇಳಿದ್ರೆ ಅನಿತ್ಯ ಅದು ಅನಿತ್ಯ ಯಾಕೆ ಅನಿತ್ಯ ಅಂದರೆ ಆಗಮಾಪಾಯಿನ ಅದು ಬರ್ತದೆ ಬಂದು ಪರ್ಮನೆಂಟಾಗಿ ನನ್ನ ಜೊತೆಗೆ ನಿಲ್ಲುತ್ತಾ ಇಲ್ಲ ಪುನಃ ಹೊರಟವು ಆಗಮ ಅಪಾಯಿನ ನನ್ನನ್ನು ಬಿಟ್ಟು ಹೊರಟವು ಆದ್ದರಿಂದ ಅವುಗಳನ್ನು ನೀನು ತಿತಿಕ್ಷತ್ವ ತಾನು ಅವುಗಳನ್ನು ತಿಕ್ಷತ್ವ ಅವುಗಳನ್ನು ನೀನು ಸಹಿಸಿಕೊಡ್ಬೇಕು ಇದು ನೋಡಿ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ನಮಗೆ ಪಾಠ ಬರ್ತಕ್ಕಂಥದ್ದು ಇಲ್ಲೇನೆ ಈ ಯಾವುದೇ ವಿಷಯ ಸುಖ ಅನ್ನೋದು ಏನಿದ್ರೂ ಕೂಡ ಇವು ಎರಡರಲ್ಲಿ ನಮಗೆ ಒಂದನ್ನು ತಂದು ಒಡ್ಡೇಬೇಕು ಒಂದೋ ಇಷ್ಟ ಒಂದೋ ಅನಿಷ್ಟ ಒಂದು ಸುಖ ಇಲ್ಲ ದುಃಖ ಆದರೆ ಕೆಲಸವೇ ಆ ಆತ್ಮನಿಗೆ ಒಳಗಡೆ ಇರ್ತಕ್ಕಂಥ ಜೀವಾತ್ಮನಿಗೆ ಇದೆರಡರ ಪರಿಚಯವನ್ನು ಸತತವಾಗಿ ಮಾಡಿಕೊಡ್ತಾ ಬರುತ್ತೆ ನಂತರ ಹೋಗಲಿ ನಾವು ಯಾವುದೋ ಒಂದು ವಸ್ತುವನ್ನು ಅಥವಾ ಒಂದು ಸನ್ನಿವೇಶವನ್ನೇ ನನಗೆ ಸುಖ ಕೊಡುತ್ತೆ ನನಗೆ ದುಃಖ ಕೊಡುತ್ತೆ ಅಂತ ಇಟ್ಕೊಳ್ಳೋಣ ಹಾಗೂ ಆಗಲ್ಲ ಹಾಗೂ ಆಗಲ್ಲ ಈಗ ಸ್ವಲ್ಪ ಶಕೆ ಆಗ್ತಾಯಿದೆ ಸ್ವಲ್ಪ ಫ್ಯಾನ್ ಹಾಕಿರಿ ಅಂದರೆ ಫ್ಯಾನ್ ಬಂತು ಅಪ್ಪ ಸುಖವಾಗಿದೆ ಅಂತ ಹೇಳ್ತೇನೆ ಹಾಗಿದ್ರೆ ಸುಖ ಯಾವುದನ್ನು ಸಿಕ್ಕಿದ್ದು ಫ್ಯಾನ್ ನಿಂದೋ ಫ್ಯಾನೋ ಸುಖವೋ ಅಂದರೆ ಸರಿಯಪ್ಪ ಫ್ಯಾನ್ಸ್ ಹೋಗವಾ ಆಯ್ತು ಡಿಸೆಂಬರ್ ಟೈಮಲ್ಲಿ ಅಥವಾ ನೀವೆಲ್ಲೋ ಹೋಗ್ತೀರಾ ಇದು ಡಿಸೆಂಬರ್ ಟೈಮು ಎಲ್ಲ ಒಂದು ಟೈಮು ಒಂದೇ ಆದ್ರಿಂದ ಗೊತ್ತಾಗೋದ ನಿಮಗೆ ಸರಿ ನೀವು ಹಿಮಾಚಲ ಪ್ರದೇಶಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ ಹಿಮಾಚಲ ಪ್ರದೇಶದಲ್ಲಿ ನೀವು ಒಂದು ಯಾವುದೋ ಒಂದು ಲಾಡ್ಜಲ್ ಇರ್ತೀರಾ ಅಲ್ಲಿ ನಿಮಗೆ ಯಾರಾದರೂ ಯಾರೋ ಫ್ಯಾನ್ ಹಾಕಿಟ್ಟು ಹೋಗಿರ್ತಾರೆ ಅದಕ್ಕೆ ಕುಚ್ಚು ಬೇರೆ ಕಿತ್ಕೊಂಡು ಕಿತ್ ಹೋಗ್ಬಿಟ್ಟಿರ್ತೀವಿ ನಿಲ್ಸಕ್ಕಾಗಲ್ಲ ಈಗ ನೀವು ಹೇಳಿದ್ರಿ ಫ್ಯಾನ್ ಸುಖವನ್ನು ಕೊಡುತ್ತೆ ಅಂತ ಈಗ ಫ್ಯಾನ್ ಸುಖವನ್ನು ಕೊಡ್ತಾ ಫ್ಯಾನ್ ದುಃಖವನ್ನು ತಂದೋಡ್ತಾ ಇದೆ ಅದೇ ವಸ್ತು ಪರಿಸ್ಥಿತಿ ಸನ್ನಿವೇಶ ಬದಲಾವಣೆ ಆದಾಗ ನಮಗೆ ಸುಖದಾಯಕವಾಗಿಯೂ ದುಃಖದಾಯಕವಾಗಿಯೂ ಪರಿಣಮಿಸ್ತಾ ಇದೆ ಅವಾಗ ಏನು ಮಾಡ್ತೀವಿ ಒಂದು ಕಂಬಡಿಯನ್ನು ಹಂಕೊಂಡ್ಬಿಡ್ತೇವೆ ಆಹಾ ಏನು ಚೆನ್ನಾಗಾಯ್ತಪ್ಪ ಅಂತ ಹೇಳ್ತೇವೆ ಹಾಗಿದ್ರೆ ಕಂಬಳಿ ಅನ್ನೋದು ನಮಗೆ ಸುಖವನ್ನು ಕೊಡ್ತಾ ಅಂದರೆ ಪುನಃ ಬನ್ನಿ ಇಲ್ಲಿ ವಾಪಸ್ ಇಲ್ಲಿ ಬಂದು ಕಂಬಳಿ ಹೊದ್ಬಿಡಿ ಟ್ವೆಂಟಿ ಅವರ್ಸ್ ಕಂಬಳಿ ಬಿಡಬಾರ್ದೆ ದೇವ್ ಹೋಗಿಬಿಡ್ಬೇಕಿ ಇಲ್ಲಿ ಮೊದಲು ಬಿಟ್ಟು ಎತ್ತು ಬಿಟ್ಟು ಓಡೋಗಬೇಡೋಣ ಅಂತ ಅನ್ಸುತ್ತೆ ಅದರ ಮೇಲೆ ದ್ವೇಷ ಅದೇ ಈಗ ಏನೋ ಒಂದು ನನಗೆ ಇಷ್ಟ ಏನೋ ಒಂದು ಟ್ವೀಟ್ ಇಷ್ಟ ಅಂತ ಸರಿ ಅದನ್ನು ನಾನು ತಿಂತೇನೆ ಬಡಿಸ್ತಾರೆ ಏನು ಆನಂದ ಅಂದರೆ ಆನಂದ ಎಲೆಯಲ್ಲಿ ಬಿತ್ತಕ್ಕ ಏನು ಸ್ವರ್ಗವೇ ಇಲ್ಲಿ ಬಂದಂಗೆ ಹೇಳ್ದಂಗೆ ಆನಂದ ಸರಿ ಅಂತ ತಿಂತೇನೆ ಒಂದು ತಿಂದೆ ಆಹಾ ಎಷ್ಟು ಚೆನ್ನಾಗಿ ಇನ್ನೊಂದು ಕೊಡಿ ಆಯ್ತು ಆಯ್ತು ಆಗಿ ಅದು ತಿಂದೆ ಇನ್ನೂ ಆನಂದ ಹಾಕಿ ಹಾಕಿ ಇನ್ನೂ ಆಯಿತು ಆಮೇಲೆ ನಾಲ್ಕೈದು ಆದಮೇಲೆ ಸ್ವಲ್ಪ ಅದ್ರ ಮೇಲೆ ಈಗ ಸ್ವಲ್ಪ ಪ್ರೀತಿ ಇಲ್ಲ ಸ್ವಲ್ಪ ಪ್ರೀತಿ ಅಂತ ಸರಿ ಆಗ ಅವರು ಬಿಡ್ತಾರೆ ಏ ನೆಂಟು ತುಂಬ ದೂರದಿಂದ ನಾಲ್ಕು ತಿಂದಿದ್ದಾರೆ ನನ್ನ ಕೈಯನ್ನು ಮಾಡಿದ್ದು ಹಾಕೋಣ ಇನ್ನೊಂದು ಹತ್ತು ಅಂತ ಹೇಳಿ ಒಂದೊಂದಾಗಿ ಹಾಕ್ತಾ ಹೋಗ್ತಾರೆ ನಿಮಗೆ ಸಂಕೋಚ ದಾಕ್ಷಿಣ್ಯ ಏನು ಮಾಡೋದು ಅಂತ ಸರಿ ತಿಂತೀರಾ ಕಿಂತೀರ ಆದರೆ ಮೊದಲನೇ ಸ್ವೀಟು ಎರಡನೇ ಸ್ವೀಟು ಮೂರನೇ ಸ್ವೀಟು ತಿಂದಾಗ ಯಾವುದೋ ಒಂದು ಉತ್ಕಟವಾದಂಥ ಅಂದ ಇತ್ತು ಅದು ಐದನೇ ಸ್ವೀಟು ಆರನೇ ಸ್ವೀಟು ಏಳನೇ ಸ್ವೀಟ್ ಎಲ್ಲಿ ಹೋಯ್ತು ಇರುತ್ತಾ ಇನ್ನು ಹತ್ತು ಕಲಿ ಬಡಿಸಿದಾಗ ತಿನ್ನೇ ಬೇಕಲ್ಲ ಹತ್ತನೇ ಸ್ವೀಟ್ ತಿಂದಾಗ ನಿಜವಾದ್ರೂ ಅವ್ರ ಮೇಲೂ ಕೋಪ ಹುಟ್ಟುತ್ತೆ ಆ ಸ್ವೀಟ್ ಮೇಲೂ ಕೋಪ ಹುಟ್ಟುತ್ತೆ ಮೊದಲು ಇದನ್ನ ಯಾವತ್ತೂ ನನ್ನ ಜೀವನದಲ್ಲಿ ತಿನ್ನೋದೇ ಇಲ್ಲ ಅಂತ ನೀವು ಪ್ರತಿಜ್ಞೆ ಮಾಡ್ತೀರ ಹಾಗಿದ್ರೆ ಆ ಸ್ವೀಟ್ ನಿಮಗೆ ಸುಖಕ್ಕೆ ಕಾರಣವಾಯಿತು ದುಃಖಕ್ಕೆ ಕಾರಣವಾಯಿತು ನೋಡಿ ಒಂದೇ ವಸ್ತು ಒಂದೇ ವಸ್ತು ಹಾಗಿದ್ರೆ ಯಾವುದಿದು ಎಷ್ಟು ಅನಿತ್ಯ ನೋಡಿ ಎಷ್ಟು ಅನಿತ್ಯ ಇದನ್ನು ನಾವು ಕುರಿತು ಆಲೋಚಿಸುವುದಿಲ್ಲ ನನ್ನ ದೈವನ್ ದೈನಂದಿನ ಜೀವನದಲ್ಲಿ ನಾವು ಇದನ್ನು ಆಲೋಚಿಸೋದೇ ಇಲ್ಲ ಮೆಕ್ಯಾನಿಕ್ ಯಾಂತ್ರಿಕವಾಗಿ ನಾವು ಹೋಗ್ತಾ ಇರ್ತೇವೆ ಯಾಂತ್ರಿಕವಾದಂತಹ ಜೀವನ ಬೆಳಿಗ್ಗೆ ಎದ್ದದಿಂದ ಹಿಡಿದು ರಾತ್ರಿ ಮಲಗುವವರೆಗೆ ನಾನು ಮಾಡ್ತಾ ಇರೋದು ಏನಕ್ಕೆ ಮಾಡ್ತಾ ಇದ್ದೇನೆ ನನ್ನ ಸ್ವೈಚ್ಛೆಯಿಂದ ಮಾಡ್ತಾ ಇದ್ದಾನೆಯೋ ಅಥವಾ ಯಾವುದರಿಂದೋ ಪ್ರೇರಿತನಾಗಿ ನಾನು ಮಾಡ್ತಾ ಇದ್ದಾನೆಯೋ ಅನ್ನೋದು ಪ್ರತಿಯೊಂದು ಹಂತದಲ್ಲಿ ಯಾವಾಗ ನಮಗೆ ಆ ವಿವೇಕ ಇರ್ತದ್ಯೋ ಆಗ ನಮಗಿದು ಪಾಠವನ್ನು ಹೇಳಿಕೊಡ್ತದೆ ಇದು ಅನಿಸ್ಯ ಮಗು ಇದು ಅನಿಸ ಇದು ಮಗು ಇದು ಅನಿಸ್ಯ ಇದು ಮಗು ಇದು ಅನಿಸ ಇವತ್ತು ಸುಖ ಬಂತು ಅಂತ ಹಾರ್ದ ಲಾಟ್ರಿಯನ್ನು ಹೊಡಿತು ರಾತ್ರೋ ರಾತ್ರಿ ಲಾಟ್ರಿ ಹೊಡಿತು ಸ್ವರ್ಗವೇ ಭೂಮಿಗೆ ಬಂದಂಗಾಯಿತು ಮಾನ ಹೆಸ ಕಳ್ಳರು ಬಂದರು ನಾಲ್ಕು ಬಡ್ದು ಕಟ್ಟಾಗ್ತದೆ ಎತ್ಕೊಂಡ್ರು ಅದೇ ಹಣ ನಿಮಗೆ ಸುಖಕ್ಕೂ ಕಾರಣವಾಯಿತು ನಿಮ್ಮ ದುಃಖಕ್ಕೂ ಕಷ್ಟಕ್ಕೂ ಕಾರಣವಾಯಿತು ಈಗ ಹಣ ಒಂದು ದರಿದ್ರ ಯಾರ ಯಾಕೆ ಬಂತೋ ಹಾಗೆ ಇವೆಲ್ಲವೂ ಕೂಡ ಬಂದು ಹೋಗ್ತಕ್ಕಂಥದ್ದು ಆದ್ರಿಂದ ನಾನು ಏನು ಮಾಡಬೇಕು ಶೀತ ಬಂತು ಎಲ್ಲೋ ಯಾಕೆ ಬಂತೋ ಏನು ಇಷ್ಟು ಚಳಿ ಯಾಕೋ ಏನೋ ಏನು ಸಖ್ಯಾತ ಓ ಹೀಗೆ ಗೊಣಗಿಕೊಳ್ಳಬಾರದು ಗೊಣಗಿಕೊಳ್ಳಬಾರ್ದು ಅದನ್ನೇನು ಮಾಡಬೇಕು ತಿತಿಕ್ಷತ್ವ ಅದನ್ನು ಸಹಿಸಿಕೊಳ್ಳಿ ಯಾಕೆ ಇದು ಪ್ರಕೃತಿಯ ಗುಣ ನಾವು ಬೇಡ ಅಂದರೂ ಬಂದೇ ಬರ್ತದೆ ನಮ್ಮ ಪ್ರಾರಬ್ಧದಿಂದ ನೀವು ಎಲ್ಲೂ ಓಡೋದರೂ ಕೂಡ ಅದಲ್ಲೇ ಬರ್ತದೆ ಎಲ್ಲಿ ಓಡೋಗಿ ಅದು ಬರ್ತದೆ ನಾವು ಬರಬೇಕಾದ್ರೂ ಬಂದೇ ಬರ್ತದೆ ಯಾಕೆ ಅಂದರೆ ಈ ಒಂದು ಸಿಸ್ಟಮಲ್ಲಿ ಪ್ರಕೃತಿಯಲ್ಲಿ ಒಂದು ನಿಯಮ ಏನು ಅಂತ ಹೇಳಿದ್ರೆ ಯಾರು ಕರ್ತ ಅವನೇ ಭುಕ್ತ ಯಾರು ಕರ್ತ ಅವನೇ ಭೂಕ್ತ ಯಾರು ಕೆಲಸವನ್ನು ತನ್ನ ಒಂದು ಇಚ್ಛೆಯಿಂದ ಮಾಡ್ತಾನೆಯೋ ಅವನು ಅದರ ಫಲವನ್ನು ಉಂಡಬೇಕಾಗುತ್ತೆ ಕೆಟ್ಟ ಫಲವೋ ಒಳ್ಳೆಯ ಫಲವೋ ಈ ರೂ ಈ ರೀತಿಯ ಇಲ್ಲವೇ ಇಲ್ಲ ನಾನು ತಿಂತ ಇರ್ತೇನೆ ನನ್ನ ಪಕ್ಕದ ಮನೆಯವರು ಹೊಟ್ಟೆ ತುಂಬುತ್ತೆ ಅಂತ ಎಲ್ಲೂ ಇಲ್ಲ ಅವರೇನು ಹೇಳೋದ ಹಬ್ಬ ಹೊಟ್ಟೆ ತುಂಪು ಅಂತ ಅದು ಹೊಟ್ಟೆ ತುಂಬುದು ನಮಗೇ ಹಾಗೆಯೇ ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ನಮ್ಮ ಪ್ರಾರಂಭದಿಂದ ಬಂದಂತಕ್ಕಂತಹ ಯಾವ ಒಂದು ಇಷ್ಟ ಅನಿಷ್ಟ ಸುಖ ದುಃಖ ಶೀತ ಉಷ್ಣ ಇತ್ಯಾದಿಗಳ ದ್ವಂದ್ವ ಅಂತ ನಾವೇನು ಹೇಳ್ತೇವೋ ಈ ದ್ವಂದ್ವಗಳು ಏನು ಬರ್ತದೆಯೋ ಅದು ಬಂದ ಮೇಲೆ ಹೋಗಿಯೇ ಹೋಗಬೇಕು ಅನ್ನೋ ನಿಯಮವಿರುವುದರಿಂದ ನಾವು ಇದರಲ್ಲಿ ದ್ವೇಷ ಬುದ್ಧಿಯನ್ನಾಗಲಿ ಇಚ್ಛಾ ಬುದ್ಧಿಯನ್ನಾಗಲಿ ಅಟ್ಯಾಚ್ಮೆಂಟ್ ಆಸಕ್ತಿಯನ್ನಾಗಲಿ ಇಟ್ಕೊಳ್ಬಾರ್ದು ಯಾಕೆ ಇಟ್ಕೊಳ್ಬಾರ್ದು ಅಂತ ಮುಂದೆ ಹೇಳ್ತಾನೆ ಇದರಲ್ಲೇ ನಮ್ಮ ಮನಸ್ಸು ಮುಳುಗಿ ಇದರಲ್ಲೇ ನಮ್ಮ ಮನಸ್ಸು ಮುಳುಗಿ ಹೋದರೆ ಆಗುತ್ತೆ ಮನಸ್ಸು ಒಂದ್ಸರಿ ತುಂಬ ಹರ್ಷ ಪಡ್ತೇವೆ ಇನ್ನೊಮ್ಮೆ ಕುಗ್ಗೆ ಹೋಗ್ತೇವೆ ಹರ್ಷ ಪಡ್ತೇವೆ ಕುಗ್ಗೆ ಹೋಗ್ತೇವೆ ಆಗೇನಾಗುತ್ತೆ ನಮಗೆ ಇದರ ಹಿಂದೆ ಇರುವಂತಹ ನೈಜ ಸ್ಥಿತಿ ಏನಿದೆಯೋ ಅದು ಕಣ್ಣಿಗೆ ಬೀಳುವುದೇ ಇಲ್ಲ ಅದು ಮೆಕ್ಯಾನಿಸಮ್ ಇದು ನೇಚರ್ದು ಮೆಕ್ಯಾನಿಸಮ್ ಇದು ಮೋಸ ಮಾಡಲಿಕ್ಕೆ ನಮಗೆ ಅದರ ಒಳಗಡೆ ಇರುವಂಥ ತತ್ವವನ್ನು ಅರ್ಥಕೊಳ್ಳಲಿಕ್ಕೆ ಅದು ಬಿಡುವುದಿಲ್ಲ ಯಾಕೆಂದರೆ ಇದರಲ್ಲೇ ನಮ್ಮ ಮನಸ್ಸನ್ನು ಕಟ್ಟಿ ಹಾಕಿಬಿಡುತ್ತೆ ಆದ್ದರಿಂದ ಅದಕ್ಕೆ ಅದರ ವಶದಲ್ಲೇ ನಮ್ಮ ಮನಸ್ಸನ್ನು ನಾವು ಕೊಡಬಾರ್ದು ಮನಸ್ಸನ್ನು ಯಾವಾಗಲೂ ನಮ್ಮ ವಶದಲ್ಲೇ ಇಟ್ಕೊಂಡಿರಬೇಕು ಮತ್ತೆ ಈ ಸಹಿಸುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಹಿಸ್ತಾ ಸಹಿಸ್ತಾ ಯಾವುದನ್ನು ವಿಚ್ ಕೆನಾಟ್ ಬಿ ಕ್ಯೂರ್ಡ್ ದಟ್ ಹ್ಯಾಸ್ ಟು ಬಿ ಎನ್ನು ಪರಿಹರಿಸಲು ಅಶಕ್ಯವೋ ಅದನ್ನು ನಾವು ಸಹಿಸಿಕೊಡ್ಬೇಕು ಸಹಿಸ್ತಾ ಸಹಿಸ್ತಾ ಏನಾಗುತ್ತೆ ಅಂತ ಮನಸ್ಸಿಗೆ ಒಂದು ಅವ್ಯಕ್ತವಾದಂತಹ ಸೂಕ್ಷ್ಮವಾದಂತಹ ಒಂದು ಶಕ್ತಿ ಬರುತ್ತೆ ಆ ಶಕ್ತಿ ಏನು ಮಾಡುತ್ತೆ ಮನಸ್ಸನ್ನು ಗಟ್ಟಿಗೊಳಿಸ್ತದೆ ಮನಸ್ಸನ್ನು ಶಕ್ತವಾಗಿಸ್ತದೆ ಮನಸ್ಸು ಯಾವಾಗ ಶಕ್ತವಾಗ್ತದೆಯೋ ಅದು ಹೇಗಾಗತ್ತೆ ಅಂತ ಹೇಳಿದ್ರೆ ಇಂತಹ ಎಷ್ಟೊಂದು ಆಗಮಾಯಿನಿಗಳು ಯಾವುದೋ ಗೆಸ್ಟ್ಗಳು ಬಂದು ಹೋದರೂ ಕೂಡ ನಮಗೆ ಯಾವ ಒಂದು ರೀತಿಯ ಇದು ಆಗಲ್ಲ ಅದು ಹೇಗೆ ಅಂದರೆ ಒಬ್ಬ ಜಟ್ಟಿ ಮೊಟ್ಟ ಮೊದಲಿನ ಬಾಕ್ಸಿಂಗ್ ಕಲಿಬೇಕಾದ್ರೆ ಒಂದು ಗುದ್ದದ ಅಂದರೆ ಅವ್ನಿಗೆ ಅವನಿಗೆ ತವಡೆ ಎಲ್ಲ ಈಚೆ ಬಂದಂಗೆ ಅವನಿಗೆ ಇದಾಗುತ್ತೆ ಆದರೆ ಹೊರಸ್ಕೊಂಡು ಹೊರಸ್ಕೊಂಡು ಹೊರಸ್ಕೊಂಡು ಹೊರಸ್ಕೊಂಡು ಮೈಯೆಲ್ಲ ಗುದ್ದಿಸ್ಕೊಂಡು ಗುದ್ದಿಸ್ಕೊಂಡು ಟ್ರೈನಿಂಗ್ ತೊಗೊಳ್ತಾನಲ್ಲ ಅಲ್ಲಿ ಗರ್ಡಿಯಲ್ಲಿ ಸರಿಯಾಗಿ ನಾಲ್ಕು ಅವನಿಗೂ ಕೊಡ್ತಾನೆ ಅವನಿಗೂ ಒಂದು ನಾಲ್ಕು ಇನ್ನೊಬ್ಬರು ಕೊಡ್ತಾನೆ ಆ ಮತ್ತೆ ಆ ಜೊತೆಗೆ ಅವನು ಮಾಡಿ ಮಾಡಿ ಕೈಯೆಲ್ಲ ಎಷ್ಟು ಗಟ್ಟಿ ಆಗತ್ತೆ ಅಂದರೆ ನಾಳೆ ಅವನ ಎದುರುಗಡೆ ಅವನು ಮರ ಇದ್ದರೂ ಕೂಡ ಅದಕ್ಕೊಂದು ಗುದ್ದಿದ್ರು ಕೂಡ ಇನ್ನೇನಾಗತ್ತೆ ಮರ ತೂತಾಗಬೇಕೆ ಹೊರತು ಇವನು ಕೈ ತೂತಾಗುವುದಿಲ್ಲ ಅಥವಾ ಅದರ ಇವನಿಗೆ ನೋವಿನ ಅರಿವೇ ಆ ಅರಿವು ಯಾಕೆಂದ್ರೆ ಶಕ್ತಿ ಒಂದು ಅವ್ಯವ ಅವ್ಯತ್ವವಾದಂತಹ ಶಕ್ತಿ ಸಹಿಸುವುದರಿಂದ ಒಂದು ಶಕ್ತಿ ಬಂದಿರುತ್ತೆ ಆ ಆ ಶಕ್ತಿಯನ್ನು ಸಂಪಾದಿಸ್ಲಿಕ್ಕೆ ತಾನೇ ಅವುಗಳನ್ನು ಶಿತಿಕ್ಷತ್ವ ಭಾರತ ಅವುಗಳನ್ನು ನೀನು ಸಹಿಸಿಕೋ ಸಹಿಸಿಕೋ ಅಂತ ಇಲ್ಲಿ ಅವನಿಗೆ ಗಡ್ತಾ ಇದ್ದಾನೆ ನಂತರ ಮುಂದಿನ ಉಪನ್ಯಾಸದಲ್ಲಿ ಪುನಃ ಹೇಗೆ ಈ ಸಹಿಸಿಕೊಳ್ಳುವುದರಿಂದ ಅವನಿಗೆ ಏನು ಬೇರೆ ಏನು ಉಂಟಾಗುತ್ತೆ ಕೇವಲ ಇದೊಂದೇ ಅಲ್ಲ ಈ ಲೋಕದಲ್ಲಿ ಮಾತ್ರ ಉಪಯೋಗ ಅಲ್ಲ ಪರಲೋಕಕ್ಕೂ ಈ ಸಹಿಸಿಕೊಳ್ಳುವುದು ಒಂದು ಉಪಯೋಗ ಅನ್ನೋದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಓಂ ಪೂರ್ಣಮೂರ್ಣಮಿ ರಂಪೂರ್ಣಮುದೇ ಪೂರ್ಣ ಪೂರ್ಣಮೂರ್ಣಮೇವಿಷ್ಯತೆ ಶಾ ಪಿಶಾ ಪಿಶಾತಿ ಹರಿ ಓಂ ತೀಕೃಷ್ಣಾರ್ಪಣವಸ್ತು